ಶಾಸ್ತ್ರಣಾಕ್ಯ ಸಾಧಕ ಶಿಷ್ಯಾತಿವತ್ಸಲಾನ್ ಧೀರಾರು ಗುರು ಶರ್ವಾಕಮೌವೃಂದೇನಾಂದ್ರವೃಂದೇ ಆನಂದ ತೀರ್ಧಾರ್ಯ ಶಿರೋಮಣೇಸ್ತಾ ರವೃಂದಣಮಿತ್ಯ ವೇದವ್ಯಾಸುನಾಸ ವಿಧ್ಯಾಧೀಶಸ ವಶಾ ಮಾಂ ನಿರಶ ಗತಕ್ಲೇಶಶಂ ಹರೇ ನಿಶಂ लक्ष्मी ಲಕ್ಷ್ಮೀಕರತಾಂಭೋಜಾಲಯ ಪದಾಂಜ್ ಪ್ರಣಮ್ರೀವಂ ದೇವಚಕ್ರವರ್ತಿ ನಾರಾಯಣ ಪರಿಪೂರ್ಣಗುಣಾ ವಿಶ್ವೋದಯಸ್ಥಿತಿರೋತಿ ಪ್ರದ ಜ್ಞಾನ ಪ್ರದ ವಿಬುಧ ಸುರಸೌಖ್ಯದುಖ ಸತ್ಕಾರಣಾ ನಮೋ ನಮಸ್ತೆ ನಾರಾಯಣ ಸುರಗುರು ಜಗದೆಕನಾಥ್ರಿ ಸಕಲೋಕನಸ್ಕೃತ ತ್ರೈಗುಣ್ಯವರ್ಜಿತಮಜಂ ಯುಭುಮಾಧ್ಯಮೀಶಂ ವಂದೇ ಭವದ್ ನಮಮರಾಸುರಸಿಂದ್ಯ ನಾರಾಯಣ ನಮಸ್ಕೃತ್ಯ ನರಂಚೈವನರೋತ್ತಮ ದೇವೀ ಸರಸ್ವತೀ ವ್ಯಾಸ ತೋ ಜಯ ಮುದೀರೇ ಶ್ರೀಗುರುಭ್ಯೋ ನಮಃ ಹರಿ ವ್ಯಾಸಾವತಾರದ ಹಿನ್ನೆಲೆ ಅವಶ್ಯವಾಗಿ ತಿಳಿದಿಕ್ಕೆ ಹಿನ್ನೆಲೆಯನ್ನು ತಿಳಿದಾಗ ಯಾರು ಬಂದರು ಯಾಕೆ ಬಂದರು ಅವರಿಂದ ಏನಾಯಿತು ಇಂತಹ ವ್ಯಕ್ತಿ ಬರ್ತಾರೆ ಅಂತಂದರೆ ಬಂದ ಮೇಲೆ ಅವರಿಂದ ನಡೆಯುವ ಕೆಲಸವೂ ಅಂತಹದ್ದೇ ಇರುತ್ತೆ ಹೀಗಾಗಿ ಪ್ರತಿಯೊಂದಕ್ಕೂ ಹಿನ್ನೆಲೆಯನ್ನು ತಿಳಿಯುವಂತಹ ಪದ್ಧತಿಯನ್ನು ಆಚಾರ್ಯರು ಅದು ರಾಮಾಯಣ ಮಹಾಭಾರತಗಳ ಪದ್ಧತಿಯಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಮಹಾ ರಾಮಾಯಣ ಮಹಾಭಾರತಗಳು ಇವರು ಯಾರು ಹೀಗ್ಯಾಕಾಯಿತು ಈ ರೀತಿಯಲ್ಲಿ ಮಾಡಬೇಕಾಗಿದ್ದರೆ ಇಷ್ಟು ಸಾಮರ್ಥ್ಯಾದಿಗಳು ಬರಬೇಕಾದ್ರೆ ಇವರು ಯಾರು ಇದರದೆಲ್ಲ ಪರಿಚಯ ಮಾಡಿಕೊಡ್ತಾರೆ ಹಾಗೆ ಆಚಾರ್ಯರು ಅದನ್ನು ಅನುಸರಣೆ ಮಾಡಿ ತಿಳಿಸಿಕೊಟ್ಟರು ಇದನ್ನೇ ಒಂದು ಪಂಡಿತ ಆಚಾರ್ಯರು ಕೂಡ ಅನುಸವನ್ನು ಮಾಡಿದರು ಭಾರಿ ನಮಗೆ ಉಪಕಾರ ಮಾಡಿದ್ದಾರೆ ಅಂತಂದರೆ ಅವರು ಯಾರು ಹಾಗಾದರೆ ಅದೇ ರೀತಿಯಲ್ಲಿ ಅಪಚಾರವನ್ನು ಮಾಡಿದ್ದಾರೆ ಅಂತಂದರೆ ಅವರು ಯಾರು ಯಾಕೆ ಅಪಚಾರ ಮಾಡ್ತಾರೆ ಸುಮ್ ಸುಮ್ಮನೆ ಯಾಕೆ ಉಪಚಾರ ಮಾಡ್ತಾರೆ ಅಪಚಾರ ಮಾಡಲಿಕ್ಕೆ ಕಾರಣ ಇದೆ ಉಪಕಾರ ಮಾಡಲಿಕ್ಕೆ ಕಾರಣ ಇದೆ ನಮಗೆ ಜೀವವನ್ನು ಕೊಟ್ಟು ಉಸಿರಾಡಿಸುವವರಾದ್ದರಿಂದ ಮುಖ್ಯಪ್ರಾಣಿ ದೇವರು ಮಹೋಪಕಾರ ಮಾಡಿದರೂ ತತ್ವಜ್ಞಾನ ಕೊಟ್ಟು ಹಾಳಾಗಬೇಕು ಅನ್ನೋ ಉದ್ದೇಶನೇ ಇತ್ತು ತಮಗೆ ನೋವಾಗಿತ್ತು ಪರಿವಾಯುಗಳಿಗೆ ದ್ವೇಷ ಮಾಡುವವರೇ ಬಂದಿದ್ದರು ಅವರು ಕೆಟ್ಟ ದಾರ್ಶನಿಕರಾಗಿ ಬಂದು ಹಾಳು ಮಾಡಿದರು ಅಂತೋದು ಇದು ಯುಕ್ತಿಯುಕ್ತವಾದ ವಿಚಾರ ಇಲ್ಲದೇ ಇದ್ದರೆ ಎರಡು ವಿರುದ್ಧ ವಿಚಾರಗಳು ಅದು ಅತ್ಯಂತ ಪ್ರಭಾವಶಾಲಿಯಾಗಿ ಎರಡು ಬರಲಿಕ್ಕೆ ಸಾಧ್ಯ ಇಲ್ಲ ಅದರ ಹಿನ್ನೆಲೆ ಚರ್ಚೆ ಮಾಡೋದು ಈ ಕ್ರಮದಲ್ಲಿ ಬಂತು ಇಲ್ಲೂ ಕೂಡ ಇಪ್ಪತ್ತೆಂಟನೇ ದ್ವಾಪರಯುಗ ಅನ್ನೋದು ಪ್ರಾಪ್ತವಾಗಿದೆ ಚತುರ್ಮುಖ ಬ್ರಹ್ಮದೇವರು ರುದ್ರದೇವರು ಇಂದ್ರಾದಿ ಸಮಗ್ರ ದೇವತೆಗಳು ಕೂಡ ಸೇರಿ ಇವರೇ ಮುಂಚೂಣಿಯಲ್ಲಿ ಸಿಗುವ ದೇವತೆಗಳಿವರೆಲ್ಲ ಇವರೆಲ್ಲ ಕ್ಷೀರಸಾಗರದ ಬಳಿಯಲ್ಲಿ ಭಗವಂತನ ನಿತ್ಯ ಉತ್ಕೃಷ್ಟ ಸನ್ನಿಧಾನ ಆದರಿಂದಾಗಿ ಅಲ್ಲಿ ಹೋಗ್ತಾರೆ ತಮ್ಮ ತಮ್ಮನೆಯಲ್ಲಿ ದೇವರಿದ್ದಾನೆ ಆದರೆ ಅಲ್ಲಿ ಉತ್ಕೃಷ್ಟ ಸನ್ನಿಧಾನ ನಾವು ಮನೆಯಲ್ಲಿದ್ದರೂ ಕೂಡ ದೇವರು ಇದ್ದಾನೆ ಇದನ್ನು ನೀವು ಅಲ್ಲೇ ಯಾಕೆ ಪೂಜೆ ಮಾಡಿದ್ದೀವಿ ಇಲ್ಲಿ ಯಾಕೆ ಮಾಡೋಲ್ಲ ದುಷ್ಟುಬು ಪುಂಡರೀಕಾಕ್ಷಂ ಅಕ್ಷಯಂ ಪುರುಷೋತ್ತಮಂ ಕ್ಷಯವೇ ಇಲ್ಲದೇ ಇರತಕ್ಕಂತಹ ಪುಂಡರೀಕಾಕ್ಷ ಎರಡರ್ಥ ಪುಂಡರೀಕದಂತೆ ಅಕ್ಷಯ ಬಿಳಿ ಕಮಲನಂತೆ ತನ್ನ ಕಣ್ಣುಗಳು ಇದ್ದಾವೆ ಅರುಳಿದ ಕಣ್ಣುಗಳು ಅಂತನೋದು ಒಂದರ್ಥ ಆದರೆ ಹೃದಯ ಪುಂಡರೀಕದಲ್ಲಿ ನ ಅಲ್ಲಿ ನಾಶ ಇಲ್ಲ ಅವನಿಗೆ ಅದಕ್ಕೆ ಅವನ ಅಕ್ಷಯ ಎರಡು ಪಕ್ಕಕ್ಕಿಟ್ಟು ಮಾತಾಡ್ತಾರೆ ಆಚಾರ್ಯರು ಇಂಥವರು ಇಂತಹ ಪರಮಾತ್ಮನನ್ನು ಪಡಿಲಿಕ್ಕೆ ಅಂತ ಹೋಗಿ ಎಲ್ಲರೂ ಸ್ತೋತ್ರ ಮಾಡ್ತಾರೆ ದುಷ್ಟುಬಹೂ ಎಲ್ಲಾ ದೇವತೋತ್ತಮರು ಸ್ತೋತ್ರ ಮಾಡಿದ್ರು ಏನಂತ ಸ್ತೋತ್ರ ಮಾಡಿದ್ರು ಅದನ್ನು ವಿವರಣೆ ಕೊಡ್ತಾರೆ ನಮೋ ನಮೋ ಗಣ್ಯ ಗುಣೈಕಧಾಮ್ನೇ ಸಮಸ್ತ ವಿಜ್ಞಾನ ಮರಿಚಿ ಮಾಲಿನೇ ಆರಾಧ್ಯ ವಿಜ್ಞಾನ ತಮೋನಿ ಹಂತರೇ ಪರಾಮೃತಾನಂದ ಪದಪ್ರದಾಯಿನೇ ನಮೋ ನಮಃ ಪರಮಾತ್ಮನಿಗೆ ಒಳಗಡೆಯಲ್ಲಿ ಭಕ್ತಿದ್ರೇಕ ಬಂದಾಗ ವಂಸತಿ ಆ ಶಬ್ದ ಹೇಳಿದರೆ ಸಾಕಾಗಲ್ಲ ಈಗ ನಾವು ಭಾಳ ಬೇಕಾದವ್ರ ಮನೆಗೆ ಏನಂತ ಬನ್ನಿ ಬನ್ನಿ ಬನ್ನಿ ಬನ್ನಿ ಎರಡು ಸತಿ ಹೇಳ್ತೀಯಪ್ಪ ಅದನ್ನು ಒಂದು ಸತಿ ಬನ್ನ ಸಾಕಲ್ಲ ಹೇ ಇಲ್ಲ ಬನ್ನಿ ಬನ್ನಿ ಬನ್ನಿ ಬನ್ನಿ ಕುತ್ಕೊಳ್ಳ್ರಿ ಕುತ್ಕೊಳ್ಳ್ರಿ ನೀವು ಬಂದಿದ್ದು ಭಾಳ ಸಂತೋಷ ಆಯಿತು ಇನ್ನೊಂದು ಸ್ವಲ್ಪ ಏನೋ ಮಾತಾಡಿ ನೀವು ಬಂದಿದ್ದು ಭಾಳ ಸಂತೋಷ ಆಯಿತು ಎಷ್ಟು ಸತಿ ಹೇಳ್ತೀವಿ ಅಂತ ಯಾರು ಕೇಳಲ್ಲ ತುಂಬ ಸಂತೋಷ ಆಗಿದೆ ಎಂದು ಗೊತ್ತಾಗುತ್ತೆ ಎರಡು ಸತಿ ಮೂರು ಸತಿ ಅದೇ ಅದೇ ಮಾತನಾಡ್ತಾರೆ ಅಂತಂದರೆ ಒತ್ತು ಇದ್ದಾರೆ ತುಂಬ ಒಳಗಡೆಯಲ್ಲಿ ಆ ಭಾವುಕತೆ ಹೆಚ್ಚಾಗಿದೆ ಭಾವುಕತೆ ಹೆಚ್ಚಾದಾಗ ಆ ಶಬ್ದಗಳು ಬರ್ತವೆ ಅದಕ್ಕೋಸ್ಕರನೇ ನಮೋ ನಮಃ ಯಾರಿಗೆ ಅಗಣ್ಯ ಗುಣೈಕ ದಹಮನೆ ಲಕ್ಕವೇ ಹಾಕಲಿಕ್ಕಾಗದೇ ಇರುವಂತಹ ಅಪಾರ ಗುಣಗಳಿಗೆ ಮುಖ್ಯ ಆಶ್ರಯನಾಗಿದ್ದಾನಲ್ಲ ಪರಮಾತ್ಮ ಅವನಿಗೆ ಮತ್ತೆ ಮತ್ತೆ ನಮೋ ನಮಃ ಅಷ್ಟೇ ಅಲ್ಲ ಸಮಸ್ತ ವಿಜ್ಞಾನ ಮರೀಚಿ ಮಾಲಿನ್ಯ ಸೂರ್ಯ ಇದ್ದಂತೆ ಇದ್ದಾನೆ ಪರಮಾತ್ಮ ಅವನಿಂದ ತತ್ವಜ್ಞಾನದ ಕಿರಣಗಳು ಹೊರಗೆ ವರ್ತನೆ ಇರ್ತಾನೆ ಅದು ಎಷ್ಟು ಅಂತಂದರೆ ನಾವು ಸೂರ್ಯನ ಕಿರಣ ಎಷ್ಟು ಬಳಕೆ ಮಾಡ್ಕೋತೀವಿ ಸೂರ್ಯನ ಕಿರಣ ಎಷ್ಟು ಮಾತ್ರ ಬಳಿಕೆ ಮಾಡ್ಕೋತೀವಿ ಯಾವುದೋ ಒಂದು ಸ್ವಲ್ಪ ಬಳಕೆ ಮಾಡ್ಕೋತೇವೆ ನದಿಯಲ್ಲಿ ನೀರು ಹರಿತಾ ಇರುತ್ತೆ ನಾವು ಎಷ್ಟು ನೀರು ಬಳಕೆ ಮಾಡ್ಕೋತೇವೆ ಸ್ವಲ್ಪ ನಾವು ಬೆಂಗಳೂರಿನವ್ರು ಬೇರೆ ನದಿಗೀದಿ ತೀರಕ್ಕೆ ಹೋದ್ರೆ ಹಾಗೆ ಅನ್ಸೋದು ಇದೆ ಅಯ್ಯೋ ಎಷ್ಟು ನೀರು ನದಿಯಲ್ಲಿ ವೇಸ್ಟಾಗಿ ಹೋಗ್ತಾ ಇದೆಯಲ್ಲ ಎಷ್ಟೊಂದು ಸುಮ್ಮನೆ ವೇಸ್ಟ್ ಆಗಿ ನಮ್ಮ ಮನೆಯಲ್ಲಿ ಒಂದು ಕೂಡ ನೀರು ಬರಬೇಕಾದ್ರೆ ಹಿಡಿದು ಹಿಡಬೇಕು ಕಷ್ಟ ಅದು ಹೀಗೆಲ್ಲ ಕಷ್ಟ ಆಗೈತಿ ಇಲ್ಲಿ ಎಷ್ಟು ನೀರು ಸುಮ್ಮನೆ ಸಮುದ್ರಕ್ಕೆ ವೇಸ್ಟ್ ಆಗಿ ಹೋಗ್ತಾ ಇದೆಯಲ್ಲ ಹೀಗೆ ಅನ್ಸೋದು ಇದೆ ನಮಗೆ ಹಾಗೆ ಸೂರ್ಯನ ಕಿರಣಗಳು ಬೇಕಾಟು ಹರಿದು ಹೋಗ್ತಾನೇ ಇರುತ್ತೆ ಅಲ್ಲಿ ಕೊರತೆ ಇಲ್ಲ ಅದು ಇಷ್ಟು ಅಷ್ಟು ಅಂತಲ್ಲ ಸಮುದ್ರದಲ್ಲಿ ಎಷ್ಟು ನೀರಿದೆ ಹಾಗಿದ್ದ ಹಾಗೆ ಪರಮಾತ್ಮನಲ್ಲಿ ಅಪಾರವಾದಂತಹ ತತ್ವಜ್ಞಾನದ ಮರೀಚಿ ಕಿರಣಗಳ ರಾಶಿ ಇದ್ದೇ ಇದ್ದಾನೆ ಹಾಗೆ ಆ ದೃಷ್ಟಾಂತ ಕೊಟ್ಟಾಗ ಅರ್ಥ ಆಗತ್ತೆ ಅನ್ನೋದಕ್ಕೆ ಅದನ್ನು ಹೇಳ್ತಾ ಅನಾಧ್ಯ ವಿಜ್ಞಾನ ತಮೋನಿ ಪರಮಾತ್ಮ ಇದ್ದಾನಲ್ಲ ಅವನು ಸೂರ್ಯ ಇದ್ದಂತೆ ಕತ್ತಲೆಯನ್ನು ಓಡಿಸ್ತಾನೆ ಯಾವ ಕತ್ತಲೆ ಓಡಿಸ್ತಾನೆ ಅಂತಂದರೆ ಈ ಮೂಲ ಮೂಲೆಯಲ್ಲಿರುವ ಕತ್ತಲೆಯನ್ನೆಲ್ಲ ಸೂರ್ಯ ಓಡಿಸ್ತಾನೆ ಅಂತಂದರೆ ಪರವಾಗಿಲ್ಲ ಅದೇ ಹೇಳಲಿಕ್ಕಾಗಲ್ಲ ಮೂಲ ಮೂಲೆಯಲ್ಲಿ ಸೂರ್ಯನ ಕಿರಣ ಬರೋದು ಹೇಗೆ ಬರೋಲ್ಲ ಅದೇ ಓಡಿಸ್ಲಿಕ್ಕಾಗೋಲ್ಲ ಆದರೆ ಹುಟ್ಟದೇ ಇರುವ ಅಜ್ಞಾನ ಅಂತ ನಮಗೆ ಜೊತೆಯಲ್ಲೇ ಬಂದಿರುವ ಸಹಜವಾದ ಅಜ್ಞಾನ ಇದೆ ಯಾವ ಗುಣಗಳನ್ನು ಬೇಕಾದರೂ ನಾಶ ಮಾಡಬಹುದು ಈ ಜೊತೆಯಲ್ಲಿ ಬಂದಿರತ್ತಲ್ಲಿ ಸಹಜವಾದ ಗುಣ ಅದು ನಾಶ ಮಾಡಲಿಕ್ಕಾಗಲ್ಲ ನಮ್ಗೆ ಗಾದೆ ಹುಟ್ಟು ಗುಣ ಶರೀರ ಸುಪ್ರೂ ಹೋಗೋಲ್ಲ ಅಂತ ಅದು ಜೊತೆಯಲ್ಲಿ ಇದ್ದೇ ಇರೋದು ಏನು ಮಾಡಿದರೂ ಹೋಗೋಲ್ಲ ಅಂತ ನಾವು ಮಾತಾಡ್ತೇವೆ ಅಂದರೆ ಜೊತೆಯಲ್ಲೇ ಬಂದಿರುವ ಅನಾದ್ಯ ಜ್ಞಾನವನ್ನು ಕಳಿತಾನೆ ಅಂತಂದರೆ ಇನ್ನೆಂತಹ ಪ್ರಭಾವ ಇದೆ ಆ ಕಿರಣಗಳಿಗೆ ಆ ಜ್ಞಾನದ ಕಿರಣಗಳಿಗೆ ಇನ್ನೆಷ್ಟು ಪ್ರಭಾವ ಇದೆ ಇದು ನಿರಂತರ ನಾವು ಚಿಂತನೆ ಮಾಡಬೇಕಾದಂಥದ್ದು ಈ ಅಜ್ಞಾನ ತಿರುಗಳಿಕೆ ಇಲ್ಲ ನನಗೇನು ಗೊತ್ತಾಗಲ್ಲ ನನಗೇನು ಗೊತ್ತಾಗಲ್ಲ ಅನ್ನುವ ಈ ಒಳಗಡೆಯಲ್ಲಿ ಸದಾ ಒಂದು ಒಳಗಡೆಯಲ್ಲಿ ನೋವಿದೆಯಲ್ಲ ಇದು ಸದಾ ಇರುತ್ತಿದೆ ನೀವು ಏನು ಕೇಳಿ ನಂಗೆ ಗೊತ್ತಾಗಲಿದ್ರಪ್ಪ ಅಂತ ನೀವೇನೇ ಕೇಳ ನನಗದೆಲ್ಲ ನನಗೆಲ್ಲ ಗೊತ್ತಾ ಹಿಂಗಂತ ಒಟ್ಟು ನಮಗೆ ಅಜ್ಞಾನ ಅನ್ನೋದು ತುಂಬ ಗೊಳ ಇದೆ ನಮಗೇನು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ ಯಾವ ಹೊತ್ತಿಗೆ ಏನು ಮಾಡಬೇಕು ಅಂತ ಪರಿಚಯ ಇಲ್ಲ ಇವೆಲ್ಲ ತುಂಬ ಹಿಂಸೆಯಲ್ಲಿದ್ದೇವೆ ನಾವೀಗ ಅದರಿಂದ ಆ ಅಜ್ಞಾನ ಕಲಿತಾನೆ ಯಾವಾಗ ಎಲ್ಲಿ ಏನಾಗುತ್ತೆ ಏನಿದೆ ಏನು ಹೋಗುತ್ತೆ ಏನು ಬರುತ್ತೆ ಇದನ್ನೆಲ್ಲ ಕಳೆಯುವವನು ಭಗವಂತ ಆದ್ದರಿಂದಾಗಿ ಆರಾಧ್ಯ ವಿಜ್ಞಾನ ಅವಿಜ್ಞಾನ ಅನ್ನೋದೇನು ವಿಜ್ಞಾನಕ್ಕೆ ವಿರೋಧಿಯಾದಂತಹ ಕತ್ತಲೆ ಏನಿದೆ ಅಜ್ಞಾನ ಅನ್ನುವ ಕತ್ತಲೆ ಏನಿದೆ ಅದನ್ನು ನಿಹಂತರೇ ನಿತರಾಮಹಂತರೆ ಇನ್ನು ಬರಲೇಬಾರ್ದು ಹಾಗೆ ಕಳೀತಾನೆ ಅಂತಹ ತತ್ವಜ್ಞಾನಗಳು ಪರಾಮೃತ ಆನಂದ ಪದಪ್ರದಾಯಿನಿ ಕಡೆಗೇನು ಮಾಡಿತಾನೆ ಪರ ಪರಾಮೃತ ಉತ್ಕೃಷ್ಟವಾದಂತಹ ಅಮೃತಿ ಅದೇ ಅಮೃತ ಮೃತಿ ಇಲ್ಲದೆ ಇರುವ ಸ್ಥಿತಿಯನ್ನು ಪಡೆದರೆ ಅವನ ಅಮೃತ ಆಗ್ತಾನೆ ಮೃತಿ ಇಲ್ಲದೆ ಇದ್ದವನು ಮೃತಿ ಇರುವವನು ಮೃತ ಮೃತಿಯನ್ನು ಹೊಂದದೇ ಇದ್ದವನು ಅಮೃತ ಅಮೃತವಾಗಿ ಉತ್ಕೃಷ್ಟವಾದಂತಹ ಆನಂದೋದ್ರೇಕವನ್ನು ಪಡೆಯುವಂತಹ ಪದಪ್ರದ ಏನೇ ಸ್ಥಾನ ಕೊಡ್ತಾನೆ ನಮಗೆ ಅಂದರೆ ಮೋಕ್ಷ ಕೊಡ್ತಾನೆ ಕಡೆಗೆ ಈಗಿರುವ ರೋಗ ಕಲಿತಾನೆ ಆನಂದೋದ್ರೇಕವನ್ನು ಕೊಟ್ಟು ಉನ್ನತ ಸ್ಥಾನದಲ್ಲಿ ಇಟ್ಟು ನಮ್ಮನ್ನು ಕಾಪಾಡುತ್ತಾನೆ ಪರಮಾತ್ಮ ಇದು ಭಗವಂತನನ್ನು ನಾವು ಕಡೆಗೆ ಗುರಿ ಏನು ನಮಗೆ ಯಾವ ಗುರಿ ಇಟ್ಟುಕೊಂಡು ಮಧ್ಯದಲ್ಲಿ ಏನೇನು ಕೇಳ್ಕೊಳ್ಬೇಕು ಈಗೇನೋ ಮನೆ ಆಗಿಬಿಡಲಿ ಮನೆ ಆಗಿಬಿಡಲಿ ನಮಗೆ ಜಾಗ ಆಗಿಬಿಡಲಿ ಸೈಟ್ ಆಗಿಬಿಡ್ಲಿ ಸೈಟ್ ಇಲ್ದೇನೋ ಅದೇ ಕೇಳ್ಕೊ ಇನ್ನೊಂದೇನೋ ಮಕ್ಕಳು ಮಕ್ಕಳಾಗಿಬಿಡಲಿ ಏ ಇಡೀ ಜೀವನ ಅದಕ್ಕೋಸ್ಕರನೇ ಸೇವೆ ಮಾಡಿಬಿಟ್ರೆ ಆಗೋಯ್ತು ಮುಂದೇನು ಅದು ತಾತ್ಕಾಲಿಕ ಕೆಲವೊಮ್ಮೆ ಅದು ಇಲ್ಲದೇ ಇದ್ದರೂ ಜೀವನ ನಡೆಸಿದವರು ಅದು ಈ ಜೀವನಕ್ಕೆ ಮಾತ್ರ ಅನ್ನಿಸುಲು ಈ ಜೀವನಕ್ಕಷ್ಟೇ ಮೀಸಲಾಗದೇ ಇರುವ ಜನ್ಮ ಜನ್ಮಾಂತರಕ್ಕೂ ಬರುವ ಕಡೆಗೆ ಗುರಿ ಹೊಂದಿದೆಯಲ್ಲ ಕಡೆಗೊಂಡು ಪರಮಾನಂದದ ಸ್ಥಿತಿ ಅದನ್ನೇ ಕೊಡುವಾಗಲೂ ಮುಂತ ಚಿಂತನೆ ಮಾಡಿದರೆ ಅದಕ್ಕೋಸ್ಕರ ನಾವು ಪ್ರಯತ್ನ ಮಾಡಿದರೆ ಪ್ರತಿ ಜನ್ಮ ಸಾರ್ಥಕ ಆಗುತ್ತೆ ಪ್ರತಿ ಕ್ಷಣ ಸಾರ್ಥಕ ಆಗುತ್ತೆ ಹೀಗಾಗಿ ಆ ಗುರಿಯನ್ನು ಮೊದಲು ತೋರಿಸಿಕೊಟ್ಟು ಸ್ತೋತ್ರ ಮಾಡುತ್ತಾ ಸ್ವದತ್ತಮಾಲ ಭು ವಿತ ಕೋಪತೋ ದುರ್ವಾಸ ಸಹ ಶಾಪತ ಆಶುಹಿಶ್ವರ್ಯ ಪರಾಜಿತೇ ಪುರಾ ವಯಂ ತ್ವಾಂ ಶರಣಂಗತಾ ಸ್ವ ಇಲ್ಲಿಂದ ಒಂದು ಹಳೆಯ ಕಥೆ ಹೇಳ್ತಾರೆ ಆ ಹಳೆ ಕಥೆಯಲ್ಲಿ ಎಲ್ಲ ಸೇರಿಕೊಡುತ್ತೆ ಅಮೃತ ಮಧನದ ಕಥೆಯನ್ನು ಹೇಳ್ತಾರೆ ಹಿಂದೆ ಹೀಗಾಗಿತ್ತು ಈ ಕಾಲದಲ್ಲಿ ಇಂತಿಂತ ಆ ಪ್ರಸಂಗ ಬಂದಿತ್ತು ನೀನೇ ಬಂದು ಅಮೃತ ಕೊಟ್ಟಿದ್ದಿಂತ ತುಂಬ ದೀರ್ಘ ಇದೆ ಅದರಿಂದಾಗಿ ಇಲ್ಲಿಂದ ಶುರುವಾಗುತ್ತೆ ನೆನಪಿಟ್ಟುಕೊಂಡಿರಬೇಕು ತುಂಬ ತನಕ ಬೆಳೆಯುತ್ತೆ ಇದಿಷ್ಟು ಕಥೆಯನ್ನೆಲ್ಲ ಹೇಳಿ ಅಮೃತ ಪ್ರಸಂಗದಿಂದಾಗಿ ಮತ್ತೊಂದು ಸಮಸ್ಯೆ ಆಯಿತು ಆ ಸಮಸ್ಯೆ ಈಗ ನಮಗೆ ಬಾಧಕವಾಗಿದೆ ಅದನ್ನು ಪರಿಹಾರ ಮಾಡಲಿಕ್ಕೆ ನೀನು ಭಾದರಾಯಣ ರೂಪದಲ್ಲಿ ಅವತಾರ ಮಾಡಬೇಕು ಅಂತ ಕೇಳ್ತಾರೆ ಇಲ್ಲಿ ಶುರುವಾಗುತ್ತೆ ಇನ್ನೂ ತುಂಬ ಮುಂದಕ್ಕೆ ಆ ಪ್ರಕರಣ ಮುಗಿಯುತ್ತೆ ಈ ಮಧ್ಯದಲ್ಲಿ ಅಮೃತಮತನದ ಪ್ರಕರಣವನ್ನು ದೇವತೆಗಳು ಪ್ರಾರ್ಥನೆಯ ಮಧ್ಯದಲ್ಲಿ ಸೇರಿಸಿಕೊಂಡು ಹೇಳ್ತಾ ಇದ್ದಾರೆ ಇಲ್ಲಿಂದ ಶುರುವಾಗುತ್ತೆ ನೆನಪಿಟ್ಟುಕೊಳ್ಬೇಕಾಗತ್ತೆ ಸ್ವದತ್ತ ಮಾಲಾ ಕೋಪತಃ ಭಾಳ ಚೆನ್ನಾಗಿ ಮಾತಾಡ್ತಾರೆ ಆಚಾರ್ಯರು ಇಲ್ಲಿ ಇದನ್ನು ಸೇರಿಸಿ ಅಲುಸ ಸೇರಿಸಿ ಮಾತಾಡಿದ್ದಾರೆ ಸ್ವದತ್ತ ಯಾರು ದುರ್ವಾಸರು ಒಂದು ಮಾಲೆಯನ್ನು ತಂದು ಕೊಟ್ಟಿದ್ದು ಅದು ತುಂಬ ದೊಡ್ಡ ಪ್ರಕರಣನೇ ಇದೆ ಪರಮಾತ್ಮರಿಗೆ ಅರ್ಪಣೆ ಮಾಡಿದಂತಹ ಅನೇಕ ಹೂವುಗಳಿಂದ ಕೂಡಿದ ಒಂದು ಅದ್ಭುತವಾದ ಮಾಲೆ ಪರಮಾತ್ಮ ಅಲಂಕಾರ ಪ್ರಿಯ ಅವನಿಗೆ ಸೋಕಿದ ಎಲ್ಲವೂ ಕೂಡ ಅತ್ಯಂತ ಪವಿತ್ರ ಯಾಕೆಂದರೆ ನಾನು ಅತ್ಯಂತ ಪ್ರೀತಿಯಿಂದ ಸ್ವೀಕಾರ ಪರಮಾತ್ಮ ಅದನ್ನು ಆ ಪ್ರೀತಿಯ ಆಹಾರವನ್ನು ಅದು ದೇವರಿಗೆ ಸೋಕು ಬಿಟ್ಟರೆ ಅದು ರಮಾದೇವಿಯರು ಸ್ವತ್ತಾಗಿಬಿಡುತ್ತೆ ನಮ್ಮ ಯಜಮಾನರದ್ದು ನಂದು ಒಂದು ತಾಂತು ಅದಾದ ತಕ್ಷಣವೇ ಅಲ್ಲಿ ಯಾರ್ಯಾರು ಬರ್ತಾರೆ ನಾವು ಸೊಸೆ ಅಂತಲೇ ನನಗೊಂದು ಸೃಷ್ಟಿ ಕೊಟ್ಟಿರಲಿಲ್ಲ ಅವರು ಬರ್ತಾರೆ ಅದು ಭಾರತೀ ದೇವಿಯರ ಸರಸ್ವತಿ ದೇವಿಯರ ಆಮೇಲೆ ಪಾರ್ವತಿ ದೇವಿಯರ ಶುಚಿ ದೇವಿ ಇವರೆಲ್ಲರೂ ಹೀಗಾಗಿ ಆ ಮಾಲೆಗೆ ಅಷ್ಟು ದೊಡ್ಡ ಮಹತ್ವ ಇದೆ ದೇವರಿಗೆ ಸೋತ್ ಬಿಟ್ಟರೆ ಅಷ್ಟು ಮಹತ್ವ ಬರುತ್ತೆ ಅದಕ್ಕೆ ಅಂತಹದ್ದನ್ನು ಒಬ್ಬ ಅಪ್ಸರಾಸ್ತ್ರೀ ತಲೆ ಮೇಲೆ ದೊಡ್ಡ ಪಾತ್ರೆಯನ್ನು ಇಟ್ಟುಕೊಂಡು ಅದರ ಮೇಲೆ ಹೊತ್ತುಕೊಂಡು ಬರ್ತಿರ್ತಾಳೆ ಉತ್ಸವ ನಡೆಸಿಕೊಳ್ತಾಳೆ ನೀವು ದೇವಸ್ಥಾನಗಳಿರುವ ಜಾಗದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಈ ಶ್ರೀರಂಗ ಅಥವಾ ಚೆನ್ನೈ ಪಾರ್ಥಸಾರಥಿಯ ಗುಡಿ ಅಥವಾ ಬೇರೆ ಬೇರೆ ಅನಂತ ಶಯನ ಇತ್ಯಾದಿ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಅಲ್ಲೇ ಆ ಊರಿನಲ್ಲೇ ಇದ್ದವರಿಗಿನ್ನೂ ಚೆನ್ನಾಗಿ ಗೊತ್ತಿರುತ್ತೆ ತಿರುಪತಿ ಅಂತ ಅದು ಊರಲ್ಲೇ ಇಲ್ಲ ಅಲ್ಲೇ ಮನೆಗಳಲ್ಲೇ ಇರುವಂತಹ ಬೀದಿಗಳನ್ನ ಏನು ಮಾಡ್ತಿರ್ತಾರೆ ದಿನದಕ್ಕೊಂದು ಉತ್ಸವ ಬರ್ತಿರುತ್ತೆ ಆ ಸಂದರ್ಭ ವಿಶೇಷ ನಕ್ಷತ್ರ ನಕ್ಷತ್ರ ಆದರೆ ಒಂದಷ್ಟು ಜನ ಹೂವು ಕಟ್ಕೊಂಡು ಉತ್ಸವಕ್ಕೆ ಬರ್ತಿರ್ತಾರೆ ಅದಕ್ಕೊಂದು ವಾದ್ಯ ಇರುತ್ತೆ ಆ ವಾಹನ ತೊಗೊಂಡು ಹೋಗ್ಲಿಕ್ಕೊಂದು ಆದ್ಯ ಇದೆಯಲ್ಲ ಸಹಜವಾಗಿ ನಡೀತಾನೇ ಇರುತ್ತೆ ಹಾಗೆ ಅಲ್ಲ ವಾದ್ಯ ವಿಶೇಷವನ್ನು ಇಟ್ಟುಕೊಂಡು ತಲೆ ತುಂಬ ಹೂವನ್ನು ಇಟ್ಟುಕೊಂಡು ತಾನು ಉಡಿಬೇಕು ತನ್ನವರಿಗೆಲ್ಲ ಕೊಡಬೇಕು ಅಂತ ಅಪ್ಸರಾಸ್ತ್ರಿ ತೊಗೊಂಡು ಹೋಗ್ತಾ ಇದ್ದಾನೆ ಹೆಸರು ಬರ್ತಿದ್ದೆ ಪ್ರಾಯ ಪ್ರಮ್ಲೋಚ ಇರ್ಬೋದು ಆ ಅಪ್ಸರಾಸ್ತ್ರಿ ಅದನ್ನು ಹೋಗ್ತಾ ಇರ್ತಾರೆ ತಗೊಂಡು ಹೋಗುವಾಗ ದಾರಿಯಲ್ಲಿ ದುರ್ವಾಸನೆ ಬರ್ತಾರೆ ಇದೇನು ಮಾತುಕೊಂಡು ಎಲ್ಲಿ ತನಕನು ವಾಸನೆ ಹೊಳಿತಾಯಿದ್ದೆ ಅಂತ ಇದೇನ ಇಲ್ಲ ಭಗವಂತ ನೆಲ್ಮಾಲ್ಯ ನಾವು ಉಡಿಲಿಕ್ಕೆ ತೊಗೊಂಡು ಹೋಗ್ತಾ ಇದ್ದೇ ಇದೆ ಕೊಡ್ತೀಯಾ ಅಂತ ಕೊಡ್ತೀಯಾ ಹರಿಯು ಮುಡಿದ ಹೂವು ಹರಿವಾಣದೊಳಗಿಟ್ಟುಕೊಂಡು ಅವೆಲ್ಲ ನಮ್ಮ ಇದರಲ್ಲಿದೆ ಜಾಗರಣೆಯನ್ನು ನಂಗೆ ಕೊಡ್ತೀಯ ದೊಡ್ಡವರು ರುದ್ರದೇವರ ಅಂಶ ಸಂಭೂತರು ನೀವು ಕೇಳಿದರೆ ಯತಿಶ್ರೇಷ್ಠರು ಬೇರೆ ನಿಮಗೆ ಕೊಡೋದೇ ಭಾಗ್ಯ ತೊಗೊಳ್ಳಿ ನಾವು ಹುಡ್ಕೊಳ್ಳೋದು ಅಷ್ಟೇ ಅಲ್ಲ ನಿಮಗೆ ಕೊಟ್ಟರೆ ಇನ್ನೂ ಭಾಗ್ಯ ತೊಗೊಳ್ಳಿ ಕೊಟ್ಬಿಟ್ಟು ತಗೊಂಡ್ರು ಪರಮಾನಂದ ಅವರಿಗೆ ಎಲ್ಲ ಕಡೆ ತಿರುಗಾಡಿತಾರೆ ಥೈ ಥೈ ಥೈ ಭಗವಂತನ ಗುಣಗಾನ ಮಾಡುತ್ತಾ ಎಲ್ಲ ಕಡೆ ತಿರುಗಾಡ್ತಾರೆ ಆಮೇಲೆ ಆಲೋಚನೆ ಮಾಡಿದ್ದು ಆಯಿತು ಇದನ್ನು ನಾ ತಿರ್ಗಾಡಿದ್ದಾಯಿತು ಮತ್ತು ಯಾರು ಸೇವೆ ಮಾಡೋರು ಇದ್ದರೆ ಅವ್ರು ಕೊಡಬೇಕು ಅಥವಾ ನನಗೆ ಬೇರೆ ಕೆಲಸ ಇದೆ ಇದನ್ನೆಲ್ಲರೂ ಸಂರಕ್ಷಣೆ ಮಾಡಿರಬೇಕು ಎಲ್ಲಿಡಬೇಕು ದೇವೇಂದ್ರನಿಗೆ ಕೊಟ್ಟರೆ ರಾಜ ನಮಗೆ ಸಂಪತ್ತು ಬಂದರೆ ರಾಜರಿಗೆ ಒಪ್ಪಿಸ್ಬೇಕು ಯಾಕೆ ಅಂದರೆ ರಾಜರು ಹುಡುಕಿ ಯಾರಿಗೂ ತಲುಪಿಸ್ಬೇಕೋ ಅವ್ರಿಗೆ ತಲುಪಿಸ್ತಾರೆ ಸಾಮಾನ್ಯರಾದರೆ ನಿಮಗೆ ದೇವೇಂದ್ರ ಕೇಳೋದೇನಿದೆ ಇಂದರೆ ದೇವರಿಗೆ ಕೊಟ್ಟು ದೊಡ್ಡ ಉತ್ಸವ ಬರ್ತಾಯಿತ್ತು ಅವ್ರಿಗೊಂದು ರೀತಿಯಲ್ಲಿ ಅರ್ಪಣೆ ಮಾಡಿದ ಹಾಗೂ ಆಗುತ್ತೆ ಇದನ್ನು ನೀವು ತೊಗೊಳಪ್ಪ ತೊಗೊಂಡಿದ್ದನ್ನು ಸರಿಯಾಗಿ ವಿನಿಯೋಗ ಮಾಡುವಂತ ಭಾವ ಇಟ್ಟುಕೊಂಡು ಕೊಡುತ್ತಾರೆ ಕೊಟ್ಟರೆ ಅವರು ವಿನಿಯೋಗ ಮಣ್ಣೆ ಮಾಡುತ್ತಾರೆ ಅಂತ ತಲೆ ಮೇಲೆ ಸ್ವಲ್ಪ ವಾಸನೆ ನೋಡಿದ್ರು ತೆಗೆದು ಐರಾವತಿ ಕೊರಳೆ ಅದಾನೆ ತಲೆಗಿಲೆ ಅಲ್ಲಿ ಅಡಿತು ಕಾಲ ಹಾಕೊಂಡು ತುಂಬಿದ್ದಾರೆ ಆಚಾರ ಅದನ್ನೇ ಅಂದರು ಸ್ವಮಾಲ ಸ್ವದತ್ತ ಮಾಲಾ ಭುವ ಕೋಪತಃ ತಾವು ಕೊಟ್ಟ ಮಾಲೆ ಭೂಮಿಯಲ್ಲಿ ಬಿತ್ತಾದ್ರಿಂದಾಗಿ ಅದರ ಕೋಪದಿಂದಾಗಿ ಶಾಪತಃ ಆಶು ಹಿಶ್ರಿಯಾ ಯಾವಾಗ ಇಂದ್ರದೇವರು ಎಲ್ಲ ಸಂಪತ್ತು ಕಳ್ಕೊಂಡ್ರೆ ಯಾಕೆ ಶಾಪ ಕೊಟ್ಟರು ಎಲ್ಲ ನನ್ನ ಎದುರು ಗಡಿಯಲ್ಲೇ ಹರಿ ನಿರ್ಮಾಲ್ಯಕ್ಕೆ ಉಪಚಾರ ಮಾಡ್ತೀಯಾ ಹರಿ ನಿರ್ಮಾಲ್ಯಕ್ಕೆ ಬೆಲೆಯಿಂದ ಇದ್ದವನಿಗೆ ಸಕಲ ಸಂಪತ್ತು ಭಗವಂತನಿಗೆ ಅರ್ಪಣೆ ಮಾಡಿ ಅದು ನಿರ್ಮಾಲ್ಯದ ರೂಪದಲ್ಲಿ ನಾವು ಬಳಕೆ ಮಾಡಬೇಕು ನಿನಗ ಅದರ ಬಗ್ಗೆ ಲಕ್ಷಣೆ ಇಲ್ಲ ಅಂತ ಆದರೆ ಮರೆತು ಬಿಟ್ಟಿದ್ದೀಯಾ ಅಂತಾದರೆ ನಿನಗೆ ಹಾಗಾಗಿ ಯಾವ ಸಂಪತ್ತು ಇರೋದು ಬೇಡ ಸಾತ್ವಿಕರಿಗೆ ಸಂಪತ್ತಿದ್ದರೆ ಅದು ಭಗವಂತನ ನಿರ್ಮಾಲ್ಯ ಅಂತಾದ ಅಂತಂದ ಮೇಲೆ ನಿಮ್ಮ ನಿಮ್ಮ ಉಪಭೋಗನೇ ಹೆಚ್ಚಾದರೆ या बेो ब संपत् ऐश्वर्य भ्रतन आंत शाप हाँता आ शाप हाकद्र प्रभावी श्री आिजय पराजितेवगा द्डवर कोप बन सामू ना पराजितरते नमकिं अल्पू चिंवर दुष्ट अंतवर कईयलू मर्याद कल्क प्रसंग बरते ना भगवंत अपचारिट्रे भगवंत कई बिड़ता है भगवद्भक्तर कईबा ನಮ್ಮ ರಕ್ಷಣೆ ಹೇಗಾಗುತ್ತೆ ಅದ ಅರ್ಥ ಮಾಡಿಸ್ಲಿಕ್ಕೋಸ್ಕರವಾಗಿ ನೀಚಿನಿಂದಲೂ ಅಪಚಾರ ಆಗುವ ಪ್ರಸಂಗ ಬರುತ್ತೆ ಇದನ್ನು ನೆನ್ಪಿಟ್ಟುಕೊಂಡಿರಬೇಕು ಯಾರು ನೀಚಿನಿಂದಲೂ ಕೂಡ ಏನೋ ಮನಸ್ಸಿಗೆ ನೋವಾಗುವ ಪ್ರಸಂಗ ಬರ್ತಾ ಇದೆ ಅಂತಂದರೆ ಯಾರೋ ದೊಡ್ಡವರೆಗೂ ಹರಿವಾಯುವರೆಗಳಿಗೆ ಯಾರಿಗೂ ಅಪಚಾರ ಮಾಡಿದ್ದೇವೆ ಅಪಚಾರ ಸರಿ ಮಾಡಿಕೊಳ್ಳಿಕ್ ಪ್ರಯತ್ನ ಮಾಡಬೇಕು ಅದಕ್ಕೆ ಸೂಚನೆಯಾಗಿರುತ್ತೆ ಅಂತಹದ್ದನ್ನು ತೋರಿಸಿಕೊಡ್ತಾ ಪುರಾವಯ ಮತ್ವಾ ನನ್ ಗತಾಸ್ಮಃ ಹಾಗೆ ನಾವೇ ಇಂದಿರಾಜಿ ದೇವತೆಗಳು ನಾವೆಲ್ಲರೂ ಕೂಡ ನಿನಗೆ ಮೊರೆ ಹೋಗಿದ್ವಿ ಈ ಪ್ರಸಂಗ ಬಂದಾಗ ದೈತರ ಅಪಹರಣ ಮಾಡಿಬಿಟ್ರು ಸಂಪತ್ತನೆಲ್ಲ ಯಾರು ಮುಂದೆ ಹೋಗಬೇಕು ಆಗ ನಿನ್ನೇ ಮೊರೆ ಹೊಂದಿದ್ವಿ ಹಾಗೇನಾಗಿತ್ತು ತ್ವದಾಜ್ಞೆಯ ಬಲಿನ ಸಂಧಾನ ವರಾದ ಗಿರೀಶಸ್ಯ ಪರೈರಚಾಲ್ಯ ವೃಂದಾರಕಾಮಂದರ ಮಿತ್ಯ ಬಾಹುಭಿ ನಶೇಕು ರುದ್ಧ ಇವೆಲ್ಲ ಪ್ರಸಂಗಗಳು ಹೀಗೆ ಇದ್ದವು ತುಂಬ ಆಪತ್ತಿನ ಪ್ರಸಂಗ ಬಂದು ಏನು ಮಾಡಬೇಕು ತುಂಬ ಆಪತ್ತು ಬಂದರೆ ಏನು ಮಾಡಬೇಕು ಏ ನಿನ್ನ ದೇವರಿಗೆ ಮೊರೆ ಹೋಗಬೇಕು ಎಷ್ಟು ಚೆನ್ನಾಗಿ ನಮ್ಗೆ ಆ ಕಥೆ ಹೇಳಿಲ್ಲ ಅಂದರೆ ನಮ್ಗೆ ಇದು ಗೊತ್ತೇ ಆಗ್ತಿರಲಿಲ್ಲ ನಮಗೂ ಆಪತ್ತು ಬಂದಿದೆ ಈಗ ನಾವೇನು ಮಾಡಬೇಕು ಏನೂ ಗೊತ್ತಿಲ್ಲದೆ ಕೂತ್ರೆ ರೋಗ ಬಂದಿದೆ ಏನು ಮಾಡಬೇಕು ತಲೆನೋ ಬಂದಿದೆ ಪಟ್ಟೆನೋ ಬಂದಿದೆ ಶೀತ ನೆಗಡಿ ಕೆಮ್ಮು ಬಂದಿದೆ ಏನು ಮಾಡಬೇಕು ಅಯ್ಯೋ ನನಗೆ ಬಂದಿದೆ ಅಯ್ಯೋ ನನಗೆ ಬಂದಿದೆ ಅಂತ ಒದ್ದಾಡ್ತಾ ಕೊಡ್ಬೇಕಾ ಇಲ್ಲ ವೈದ್ಯರ ಹೋಗಬೇಕು ವಾಸಿ ಮಾಡೋರು ಯಾರಿದ್ದಾರೋ ಅವರ ಹತ್ರ ಹೋಗಬೇಕು ಅವ್ರು ಹೇಳೋ ಕ್ರಮ ತಗೊಂಡ್ರೆ ಔಷಧಿ ಸೇವನೆ ಮಾಡಬೇಕು ರೋಗವಾಸಿ ಮಾಡ್ಕೋಬೇಕು ಇಷ್ಟೇ ಇರೋ ಹೀಗೆ ಈ ರೀತಿ ನಮಗೂ ಏನೋ ಆಪತ್ತು ಬಂದಿದೆ ಹಾಗೇನು ಮಾಡಬೇಕು ನೋವು ಪಡ್ತಾ ಆ ಕೊಡ್ತೇವೆ ಹಾಗೇನು ದೇವರಿಗೆ ಮೊರೆ ಹೋಗಬೇಕು ಹೆಚ್ಚು ದೇವತಾ ಕಾರ್ಯ ಮಾಡಿ ದೇವರನ್ನು ಬಲಿಸಿಕೊಳ್ಳುವ ಕೆಲಸಗಳನ್ನು ಮಾಡಬೇಕು ಹಾಗೆ ನಾವು ಕೂಡ ಬಂದು ನಿನ್ನ ಮೊರೆ ಹೋದ್ವಿ ಮೊರೆ ಹೋದಾಗ ನೀನು ಆಜ್ಞೆ ಮಾಡಿದ್ವಿ ಹೀಗೆ ಮಾಡಿರಿ ಅಂತ ಅಪ್ಪಣೆ ಕೊಟ್ಟಿ ನೀನು ಸುಮ್ಮನೆ ವಾಸಿ ಆಗಲ್ಲಾಗ ನಾವೇನೋ ತಪ್ಪು ಮಾಡಿದ್ದೀವಿ ಅತ್ತಿತ್ತಲಿಕ್ಕೋಸ್ಕರ ಏನೋ ಒಂದು ಬೇರೆ ಉಪಾಯ ಹೇಳ್ತಾನೆ ಪರಮಾತ್ಮ ಹಾಗೆ ಇನ್ನೂ ಭಗವಂತ ಉಪಾಯ ಹೇಳಿದ ಏನಂತ ಬರಿನಾಸಾನಾ ಬಲೆಯ ಜೊತೆಯಲ್ಲಿ ಸಂಧಿ ಮಾಡಿಕೊಳ್ಳ್ರಿ ನೀವಿಬ್ಬರು ಹೊಂದಾಣಿಕೆ ಮಾಡಿಕೊಳ್ಳ್ರಿ ಯಾರಿಂದ ನಿಮಗೆ ಅಪಿಚಾರ ಬಂದಿದೆಯೋ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳ್ರಿ ಕಷ್ಟ ಕೆಲಸ ಇತ್ತು ದೇವರಪ್ಪಣೆ ಇತ್ತು ಮಾಡಿಕೊಂಡು ಆಯಿತು ಸಂಧಿ ಏನೋ ಆದರೆ ಆಮೇಲೆ ಏನು ಮಾಡಬೇಕಾಗಿತ್ತು ಅಮೃತ ಕಡೀರಿ ಅಂತ ಆದೇಶ ಕೊಟ್ಟಿದ್ದ ಪರಮಾತ್ಮ ಇಬ್ಬರು ಸೇರಿಕೊಂಡ್ರು ಬಲ ತುಂಬ ಬೇಕಾಗುತ್ತೆ ದೇವದ ಸೇರಿ ಮಾಡಬೇಕಾಗತ್ತೆ ಅವ್ರ ಜೊತೆ ಸಂಧಿ ಮಾಡಿಕೊಂಡು ಬನ್ನಿರಿ ಬಂದು ಬಂದು ಸಂಧಿ ಮಾಡಿಕೊಂಡ್ರು ಮೊದಲು ಮೊದಲು ಬೇಡ ಬೇಡ ಅಂತ ಬಲಿ ಚಕ್ರವರ್ತಿ ಬೈದು ಆಮೇಲೆ ಒಪ್ಪಿಕೊಳ್ತಾನೆ ಸಂಧಿ ಆಯಿತು ಕಡೆ ಹೋಗಿ ಅಮೃತ ಮಥನ ಮಾಡೋಣಪ್ಪ ಇಬ್ಬರು ಸೇರಿ ಅದನ್ನು ಅಮೃತ ಮನಪಾನ ಮಾಡೋಣ ಅಂತೆಲ್ಲ ಅವ್ರಿಗೂ ಕೂಡ ಒಪ್ಪಂದ ಮಾಡಿಸ್ಕೊಂಡು ಕರ್ಕೊಂಡು ಬಂದು ಆದರೆ ಸಮುದ್ರವನ್ನು ಕಡಿಯೋದು ಹೇಗೆ ಕ್ಷೀರಸಾಗರದ ಅಳತೆ ತುಂಬ ದೊಡ್ಡದು ಅದು ಇಡೀ ಮಥನಾಗಿ ಒಳಗಿರುವಂಥ ಔಷಧ ಬೀಜಗಳನ್ನು ಹಾಕಿ ಇಡೀ ಮಥನ ಮಾಡಿದಾಗ ಅಲ್ಲಿರುವ ಅಮೃತ ಕಣಗಳೆಲ್ಲ ಒಂದು ಸೇರಿ ಎಂದು ಬರಬೇಕು ಬೆಣ್ಣೆ ಬಂದ ಹಾಗೆ ಮಜ್ಜಿಗೆಯ ಪ್ರತಿ ಕಣದಲ್ಲಿ ಬೆಣ್ಣೆ ಇದೆ ಆ ಕೊಬ್ಬಿದೆ ಅದೆಲ್ಲ ಒಟ್ಟಿಗೆ ಸೇರಿಕೊಂಡು ಅದರಿಂದ ವಿಂಗಡಣೆ ಆದಾಗುತ್ತಾನೆ ಕಡಿದಾಗ ಒಂದೊಂದೇ ಒಂದೊಂದೇ ಕೊಬ್ಬಿನ ಕಣಗಳು ಸೇರಿದಾಗ ನೀರನ್ನು ಬಿಡುತ್ತೆ ನೀರಿನ ಅಂಶವನ್ನು ಬಿಟ್ಟು ಮೇಲೆದ್ದು ಬರುತ್ತೆ ಹಾಗೆ ಮೇಲೆದ್ದು ಬರಬೇಕಿಲ್ವ ಅಮೃತ ಆ ಬರಬೇಕಾಗಿದ್ದರೆ ಕಡಿಬೇಕು ಇಡೀ ಸಾಗರ ಕಡಿಬೇಕು ಎಲ್ಲೋ ಮೂಲೆಯಲ್ಲಿ ಕಡಿದ್ರೆ ಬರಲ್ಲ ಆ ಕಡಿಲಿಕ್ಕೆ ಪದಾರ್ಥ ಬೇಕಲ್ಲ ಯಾವುದು ಮೇನುಮಂದರ ಮಂದರ ಪರ್ವತವನ್ನು ಹಾಕಿ ಕಡಿಬೇಕು ಬೃಂದಾರಕ ಮಂದರ ಮೆತ್ಯ ಮಂದರ ಪರ್ವತವನ್ನು ಹಾಕಿ ಕಿತ್ತಕ್ಕೆ ಅಂತ ನೋಡ್ತಾರೋ ಅಳ್ಳಾಡಿಸಲಿಕ್ಕೂ ಹಾಕ್ತಾ ಇಲ್ಲ ಯಾಕೆ ರುದ್ರದೇವರ ಹೊರ ಇದೆ ನಶೆ ಕುಹು ಉದ್ಧಿಮೆ ಸಮರ್ಥ ಗೊತ್ತಾಯ್ತಾರೆ ಎಲ್ಲರೂ ಸೇರಿದರೂ ಕೂಡ ಅದನ್ನು ಅಳ್ಳಾಡಿಸಲಿಕ್ಕೂ ಆಗಲಿಲ್ಲ ಎತ್ತೋದಿರಲಿ ಅಳ್ಳಾಡಿಸಲಿಕ್ಕೂ ಆಗಲಿಲ್ಲ ಯಾಕೆ ರುದ್ರದೇವರು ಹೊರ ಕೊಟ್ಟಿತ್ತು ಬಂಗಾರದ ಬೆಟ್ಟ ಇದನ್ನು ಯಾರು ಅಳ್ಳಾಡಿಸಲಿಕ್ಕಾಗುವುದು ಬೇಡ ತದಾತ್ವಯಾ ನಿತ್ಯಬಲತ್ವಹೇತೋ ಯೋನಂತನಾಮ ಗರುಡಸ್ಥಹಂಸಕೇ ಇಲ್ಲೊಂದು ನಿರ್ಣಯ ಕೊಡಬೇಕಾದ ಪ್ರಸಂಗ ಹೊಂದಿದೆ ಆಗ ಪರಮಾತ್ಮ ಗರುಡ ದೇವರು ಹೆಗನ ಮೇಲೆ ಇಟ್ಟ ಅಂತ ಒಂದ್ಸತಿ ಕತೆ ಹೇಳುತ್ತೆ ಇನ್ನೊಂದು ಪುರಾಣದಲ್ಲಿ ಶೇಷ ದೇವ ತಾಲ ಮೇಲೆ ಇಟ್ಟಿದ್ದ ಅವರು ಹರಕೊಂಡು ಬಂದು ಇಟ್ಟಿದ್ದರು ಅಂತ ಗರುಡು ದೇವರ ಹಾರ್ಕೊಂಡು ಬಂದು ಇಟ್ಟಿದ್ರು ಅಂತ ಎರಡೂ ಇದೆ ಕಲ್ಪಾಂತರಗಳಲ್ಲಿ ಎರಡೂ ಚರಿತ್ರೆ ನಡೆದಿದೆ ಅದು ಅನಂತ ಅನಂತನ ತಲೆ ಮೇಲೆ ಇಟ್ಟಿದ್ದ ಪರಮಾತ್ಮ ಅಂತಿದೆ ಅದಕ್ಕೋಸ್ಕರವಾಗಿ ಎರಡು ವಿರೋಧ ಬರುತ್ತಲ್ಲ ಅದಕ್ಕೊಂದು ಅನಂತ ಅಂತ ಗರುಡದೇವರಿಗೆ ಹೆಸರು ಅಂದರೆ ವಿರೋಧ ಚಿಂತನೆ ಮಾಡಬೇಕಾದ ಅಗತ್ಯ ಇಲ್ಲ ಯೋ ಅನಂತ ನಾಮ ಗರುಡಸ್ಥೆ ಉತ್ಪಾಟ್ಯ ಚೈಕೇನ ಕರೇಣ ಮಂದರ ರುದ್ರದೇವರವರ ಇದ್ದರು ಅವರಿಗಿಂತ ಅತ್ಯಧಿಕ ಆದ್ದರಿಂದ ಭಗವಂತ ಅವನಿಗೆ ಏನೂ ತೊಂದರೆ ಇರಲಿಲ್ಲ ಒಂದೇ ಕೈಯಲ್ಲಿ ಕಿತ್ತಿ ಅದನ್ನು ಇಟ್ಟಿದ್ದೀ ಕರೇಣ ಮಂದರ ನಿಧ ನಿಧಿತ ತಂ ಸಸಹ ತ್ವಯಾವಹತ್ ನಿನ್ನ ಸಮೇತ ಗರುಳ ದೇವರು ಹೊತ್ಕೊಂಡು ಬಂದರು ನಿನ್ನ ಸಮೇತ ತಗೊಂಡು ಬಂದರು ಅಂದರೆ ನಿನ್ನಿಂತ ಆ ಶಕ್ತಿ ಕೊಟ್ಟು ತರುವಂತೆ ಮಾಡಿಸಿದೀ ಪುನಃಪಕ್ಷಿ ಪುನಃಪರೀಕ್ಷಿರಸೌಸ್ವೈ ಸಹಾಸುರೈರು ಉನ್ನತ ಸ್ಥದಂ ಸದಾ ಪರಮಾತ್ಮ ಆಯ್ತಲ್ಲ ಮತ್ತೆ ಪರೀಕ್ಷೆ ಮಾಡಿಕೊದ್ರೆ ಯಾಕೆ ಕಿತ್ತಿದ್ದಾಗ್ತಲ್ಲ ಕಿತ್ತು ಬಾರಂಥವರ ಇತ್ತು ಇಳಿಸ್ಕೊಂಡು ಬಿಡೋಣ ಅಂತ ಎಲ್ಲ ನಮ್ಮ ಮೇಲೆ ಇಟ್ಟುಬಿಡು ಸ್ವಾಮಿ ಇಂತ ಇಡಿಸಿಕೊಳ್ಳಿ ಹೋದು ಕೆಳಗಡೆಯಲ್ಲೇ ಜಜ್ಜ ಭಜ್ಜಿ ಆಗಿ ಹೋಗ್ತಾರೆ ಹೊರಲಿಕ್ಕಾಗಲ್ಲ ಕಡಿಮೆ ಮತ್ತೆ ಪರೀಕ್ಷೆ ಮಾಡಲಿಕ್ಕೆ ಹೋದಾಗ ಅವರ ಹೆಗಲು ಮೇಲೆ ಎಲ್ಲ ಆದು ಬಿದ್ದು ವ್ಯಚೂರ್ಣ ಎತ್ತಾನಿಲಾನ್ ಪುನಶ್ಚತೆ ಎಲ್ಲ ಮತ್ತು ಹೋಗ್ತಾರೆ ಅದು ಕೆಳಗಡೆಯಲ್ಲಿ ಸಿಲುಕಿ ತೇ ತ್ವದೀಕ್ಷೆಯ ಪೂರ್ವ ವಧುತ್ತಿ ಆ ಬೆಟ್ಟವನ್ನು ತೆಗೆದು ಕ್ಷೀರಸಾಗರದಲ್ಲಿ ಹಾಕಿ ತನ್ನ ಕೃಪಾವೀಕ್ಷಣದಿಂದ ಅವರನ್ನು ನೋಡಿದ್ದಂತೆ ಎಷ್ಟು ಸೊಗಸಾಗಿದೆ ಪ್ರಕರಣ ದೇವದ ಐತ್ಯರಿಬ್ಬರನ್ನು ನೋಡಿದಂತೆ ಎಲ್ಲ ಬದುಕೊಂಡು ಬೇರೆ ಅಮೃತ ಬೇಡವೇ ಬೇಡ ಅಲ್ಲಿಗೆ ನಿಜವಾದ ಅಮೃತ ಯಾವ್ದಾಯ್ತು ಅಲ್ಲಿಗೆ ಅಮೃತ ಕಳಿಯೋದಕ್ಕೆ ಮುಂಚೆನೇ ಒಂದು ಇವರನ್ನೆಲ್ಲ ಬದುಕಿಸ್ಕೊಟ್ಟಿದ್ಯಾವುದು ದೇವರ ಕೃಪಾದಿಕ್ಷಣ ಅವನ ಕೃಪಾದೀಕ್ಷಣ ನಮ್ಮ ಮೇಲೆ ಬಿತ್ತು ಅಂತಂದರೆ ಅಲ್ಲಿಗೆ ನಮ್ಗೆ ಆಪತ್ತಿಲ್ಲ ಆ ಅಮೃತ ಸಿಗದೆ ಇರಬಹುದು ಆ ಅಮೃತ ಕೊಡಿದ ತಕ್ಷಣ ಒಬ್ಬ ಸತ್ತವನಿದ್ದಾನೆ राहुल को तक सतोह शरीर उल्कोत अस्े अवन थतोना शरीर उ बेरवर्ट बेरे हो प्रयोजन बरल इधर ऐखाचार इको पुनश्चवामेन करेण निधाय स्कस्तम अगोधि सुरासुरी मंथ मा चेनाथाप्यमथ्ना आकाल के ಮತ್ತೆ ಅದನ್ನು ಪರಮಾತ್ಮನೇ ಎಡಗೈಯಲ್ಲಿ ಇಟ್ಟುಕೊಂಡು ಅದನ್ನು ಕ್ಷೀರಸಾಗರ ತನಕ ತಂದು ಮತ್ತೆ ಕ್ಷೀರಸಾಗರದ ಒಳಗಡೆ ಎಲ್ಲ ಹಾಕಿ ಇವರೆಲ್ಲರೂ ಕೂಡ ಮತ್ತೆ ನಡ್ಕೊಂಡು ಬರಬೇಕಿಲ್ಲ ಈಗೆಲ್ಲ ಕ್ಷೀರಸಾಗರದ ಬಳಿಗೆ ಎಲ್ಲರಿಗೂ ಸೇರಿಕೊಳ್ಬೇಕು ಹೀಗೆಲ್ಲ ಮಾಡಿ ಒಳ್ಳೆ ಮಥನ ಆ ಪರ್ವತವನ್ನು ಹಾಕಿ ಕಡಿಬೇಕು ಅಂತ ಹೊರಟು ಆ ಬೆಟ್ಟನೇ ಆ ಕಡೆಗೆ ಈ ಕಡೆಗೆ ನಿಂತ್ಕೊಂಡು ಜರುಗಿಸಿದ್ರೆ ಹೋಗುತ್ತಾರೆ ಅಥವಾ ಹೋದಾಗ ಹೋಗುತ್ತಾ ಅದೋ ಇವರು ಈ ಕಡೆ ತೆಗೆಸಬೇಕು ಈ ಈ ಕಡೆಗೆ ಎರಡು ಗುಂಪು ಅದಾಗದೇನು ಕೆಲಸ ಕೃತಶ್ಚ ಕಾ सुक नेश्यपजना ममं सहित सुरा सहा दिव्या पयोक अकाल खनय कद्रूदेविया मगन कर्कबंधन कद्रूदेवी एरने मग वासुक कर्कबरता है कासुकी नीू भर्ती अमृत मथन माता नावे सीरी दैव दैत सेरबिट ನೋಡ್ಲಿಕ್ಕೆ ಒಂದು ಚಂದ ಅಲ್ವೇ ತುಂಬ ಜನ ಸೇರಿದ್ದಾರೆ ಅಂದರೆ ಎಲ್ಲರೂ ಕೂಡ ಹೋಗ್ತಾರೆ ಯಾರು ಸೇರೋ ಹಾಗೆ ಇಲ್ಲ ಇವಾಗ ಮಾಹಿತಿ ಬಿಟ್ಟಿದ್ದಾರೆ ಹೌದಾ ಇದು ತುಂಬ ಜನ ಸೇರೋದು ಅಂತ ನೋಡೋದೇ ಒಂದು ಚಂದ ಅದು ದೇವ್ ಕಿತ್ತಾಕದ ಅಂದ್ರೆ ಏನೇನು ಕಿತ್ತಾಕ್ಬಿಡ್ತಾನೋ ಬಾಯಿ ಬಟ್ಟೆ ಬಾಯಿ ಮುಚ್ಕೊಂಡು ಬಿದ್ದೇರಿ ಬಾಯಿ ಮುಚ್ಕೊಂಡು ಮನೇಲಿ ಬಿದ್ದಿರ್ಬೇಕು ಇವಾಗ ಹೌದಾ ಏನು ಮಾಡೋ ಈಗ ಏನೇನು ಆಪತ್ತು ತರ್ತಾನೆ ಹಾರಾಡ ಹಂಗಿಲ್ಲ ಅಂತ ಅಂತ ಅಂತ ಪ್ರಸಂಗ ನಾವೆಲ್ಲ ಸೇಳ್ಕೊಂಡಿದ್ದೀವಿ ನೀನು ಬಾ ನೀನು ಪಾಲ್ಗೊಳ್ಳು ನಿನಗೂ ಅಮೃತ ಕೊಡ್ತಾ ಬೇಕಷ್ಟು ಅಮೃತ ಸಿಗುತ್ತೆ ನಿಮಗೂ ಅಮೃತ ಕೊಡ್ತೇವೆ ನಿಮ್ಮ ಅಮೃತಕ್ಕೋಸ್ಕರ ನಾನು ನನ್ನ ಮೈಯನ್ನು ಹೇಳ್ಕೊಂಡು ಹೇಳ್ತಾ ಇದ್ದೇನೆ ನನ್ನ ಗತಿ ಏನಾಗುತ್ತೆ ನಾವು ಬರೋಲ್ಲ ಅನ್ಬಿಡ್ತೇನೆ ಇಲ್ಲಪ್ಪ ದೇವರ ಅಪ್ಪಣೆ ಇದೆ ಬರಬೇಕಪ್ಪ ದೇವರ ಅಪ್ಪಣೆ ಇದ್ರೆ ನೋಡಿ ನಿಮಗೋಸ್ಕರ ಆದರೆ ಬರೋಲ್ಲ ನಿಮಗೆ ಮಹತ್ವ ಇಲ್ಲ ಹೆಜ್ಜೆ ಹೆಜ್ಜೆಗೆ ದೇವತೆಗಳು ಮತ್ತು ಬೇರೆ ಜೀವರಿಗೆ ಮಹತ್ವ ಅಲ್ಲ ಸರ್ವೋತ್ಕೃಷ್ಟವಾದ ವಸ್ತು ಶ್ರೀಹರಿಯೇ ಇಲ್ಲ ಮಹತ್ವ ನಾವು ಅವರಿಗೆ ಬರೋ ಇದ್ದೇವೆ ನಾ ನಮ್ಮ ಕೆಲಸ ನಾವು ಯಾರು ಗೊತ್ತಾ ನಮ್ಮವರು ಯಾರು ಯಾವುದು ಕೆಲಸಕ್ಕೆ ಬರೋಲ್ಲ ಭಗವದ ಅನುಗ್ರಹ ಪಡೆದರೆ ಆ ಇದೆಲ್ಲ ಒಟ್ಟಾರೆ ತಿಳಿಸಿಕೊಟ್ಟಿದ್ದೇನೆ ನನಗೆ ನಿತ್ಯ ನಿರಂತರವಾಗಿ ಭಗವದನುಗ್ರಹಕ್ಕೋಸ್ಕರನೇ ನಮ್ಮ ಪ್ರಯತ್ನ ಇರಬೇಕು ನಾವೇನು ಮಾಡಿದರೂ ಅದು ಗುರಿಯ ವಿಷ್ಣು ಪ್ರೀತ್ಯರ್ಥಂ ಯಾಕೆ ದೊಡ್ಡವರದನ್ನು ಹಾಕ್ಕೊಟ್ಟರು ನಮ್ಮಲ್ಲಿ ಅಂತಂದರೆ ಇದೇ ಅರ್ಥ ಏನು ಮಾಡಿದರೂ ವಿಷ್ಣು ಪ್ರೀತ್ಯರ್ಥಂ ಪ್ರೇರಕಶಕ್ತಿ ಅವನೇ ಇದ್ದಾನೆ ಅವನ ಪ್ರೀತಿಯಾಗಲಿ ಅಂತಲೇ ಸಕಲ ವ್ಯಾಪಾರ ಮಾಡಬೇಕು ಹೊಂದಾಣಿಕೆ ಆಗುತ್ತಿಲ್ಲ ಕಡೆಗೆ ದೇವತೆಗಳು ದೈತ್ಯರು ಎಲ್ಲರೂ ಸೇರಿ दिव्य दिव्यपयोघृता दू कूड़ा ममंथु तुप्प येटिद सेरसको अदन कड़ी नईछंद अमंगल तदित थाग्रम जगुर हिशोलबण शाता विबुस्तुपुछया जगुश्रया नि समेतवा निन्णक नडस ಬಂದ ತಕ್ಷಣವೇ ಸಹಜವಾಗಿ ಒಬ್ಬರು ಒಂದು ಕಡೆಗೆ ಹಿಡ್ಕೊಂಡ್ರು ಇನ್ನೊಬ್ರು ಇನ್ನೊಂದು ಕಡೆಗೆ ಹಿಡ್ಕೊಂಡ್ರು ದೋಡ್ ಶರೀರ ವಾಸುಕಿ ಅಷ್ಟು ದೊಡ್ಡ ಶರೀರದ ಇನ್ನೊಂದು ಸರ್ಪ ಇಲ್ಲ ನಾನಾಕೊಂಡಿನ್ನಾಕೊಂಡ ಯಾವುದ್ಯಾವುದೂ ಅಲ್ಲ ಆ ಶರೀರ ಗಾತ್ರವೇ ದೊಡ್ಡದು ಅಂತಹ ದೊಡ್ಡ ಶರೀರ ಸುತ್ತುಕೊಂಡು ವಾಸುಕಿ ಕುತ್ಕೊಳ್ಳೋಣ ಈ ಕಡೆ ಹೆಡ ಕಡೆ ಹಿಡ್ಕೊಂಡು ಇವರು ಸರ್ ಅಂತ ಹೇಳ್ತಾರೆ ಬಾಲದ ಕಡೆ ಅವರು ಉಸ್ ಅಂತ ಉಸಿರು ಬಿಡ್ತಾರೆ ವಾಸುಕಿ ಆ ಉಸಿರು ಬಿಡಿದ ಸಹಜವಾಗಿ ವಿಷಪೂರಿತವಾದ ಸ್ವಭಾವ ಅದು ಏಕಾದಶಿ ದಿವಸ ಯಾರು ಬಾಯಿ ಹತ್ತಿರ ಹೋದರೆ ಏನಾಯ್ತು ಏನು ಮಾಡಿ ಬರಲ್ಲ ಸಹಜ ಆದ್ರೆ ಅವತ್ತಿನ ದಿವಸ ಬಾಯಿ ಕಟ್ಟಿರುತ್ತೆ ಕೆಟ್ಟಿರುತ್ತೆ ನೀವು ಹತ್ತಿರ ಹೋದರೆ ಆ ಕ್ರಮದಲ್ಲೇ ಅವ್ನು ಸಹಜವಾಗಿ ವಿಷ ಅವರು ಬಾಯಲ್ಲಿ ಬಂದಿರುತ್ತೆ ಬಂದ ತಕ್ಷಣ ಅದನ್ನು ವಿಷವನ್ನು ಪೂತ್ಕಾರ ಮಾಡಿದ್ದಾನೆ ಇವರಿಗೆ ಆಯಾಸ ಆಗ್ತಾ ಇದೆ ವಿಷವಿತ್ತು ಅಂತಂದರೆ ಅದರಿಂದ ಒಳಗಡೆಯಲ್ಲಿ ಶರೀರದ ಭಾಗಗಳು ಕೆಲಸ ನಿಲ್ಲಿಸ್ತವೆ ದೇವತೆಗಳಾದ್ದರಿಂದ ಅವ್ರಿಗೂ ತೊಂದರೆ ಇಲ್ಲ ಆದರೂ ಹಿಂಸೆ ಆಗುತ್ತೆ ದೇವ್ ಬೇಡಿಕೊಂಡರು ಸ್ವಾಮಿ ವಿಷಪೂರಿತವಾದ ಎಳಿದಕ್ಕೆ ಆಗ್ತಾ ಇದೆ ವಥನ ಮಾಡಲಿಕ್ಕೆ ಆಗೋಲ್ಲ ಬಹಳ ಕಷ್ಟ ಆಗ್ತಾ ಇದೆ ನಾನು ಸಾಯಂಕು ಉಪಾಯ ಮಾಡಿದ್ದಂತೆ ಜೋರೂ ಹೋಗ್ಬಿಟ್ಟ ಅಜಿತರಾಮದ ಪರಮಾತ್ಮ ಕಾಲದಲ್ಲಿ ನಾನು ಅಲ್ಲಿಂದ ಜೋರಾಗಿ ಅಂತಾನೆ ಏನು ದೇವತೆಗಳೆಲ್ಲ ಉತ್ತಮ ಹೇಳ್ಕೊಂಡಿದ್ದೀರಾ ಅಂತ ಹೇಳ್ತಾನೆ ಉತ್ತಮ ಶಿರಸಿ ಹಿಡ್ಕೊಂಡಿದ್ದೀರಾ ಅಂತಂದರೆ ಅನ್ಬೋದಾಗಿತ್ತಲ್ಲ ಅದನ್ನೆಲ್ಲ ತಲೆಯ ಭಾಗ ಹೇಳಿದ್ದೀರಾ ಅಂತನೋ ಇನ್ನೇನೋ ಅನ್ಬಹುದಾಗಿತ್ತು ಹಾಗಂದಿದ್ದರೆ ಅವ್ರಿಗೇನು ತಲೆ ಕೆಟ್ಟಿರಲಿಲ್ಲ ಉತ್ತಮಂಗ ಹೇಳ್ಕೊಂಡಿದ್ದೀರಿ ಅಂತತ್ರೀ ಇವು ತಲೆ ಬೀಳಿತು ನಾವೇನು ಅದು ಹೇಳ್ಕೊಂಡಿದ್ವಾಛ ಬಾಲ ಪುಚ್ಛಾವಲಂಬಿಗಳು ಬಾಲ ಹಿಡ್ಕೊಂಡವರು ಅಂತ ಆಗ್ಬಿಡುತ್ತೋ ಬಿಡಿ ಅಂದ್ರೆ ಹಿಡಿಕೆ ಯಾರು ಅಂತೂ ಗೊತ್ತಿಲ್ಲ ಅವೆ ನಾ ತಲೆ ಹಿಡಿತೇವೆ ಅಂತ ಹೋಗ್ರು ಹಿಡ್ಕೊಂಡು ಹಿಡ್ಕೊಂಡು ಎಳಿತಾ ಇರ್ಬೇಕಾದ್ರೆ ಗೊತ್ತಾಗ್ತಾ ಇದೆ ಬುಸ್ ಅಂತ ಮತ್ತೆ ಗಲಾಟೆ ಮಾಡಿ ಈ ಕಡೆಗೆ ಗದ್ದಲ ಗಿದ್ದರೆ ಮಾಡಿ ಹೋಗ್ಬಿಟ್ಟಿದ್ದಾರೆ ಅದನ್ನ ಈಗ ಮರ್ಯಾದೆ ಹೋಗುತ್ತೀಗ ಇಲ್ಲೇ ಇಲ್ಲ ಬೇಡ ನಾವು ಅಲೆ ಕೊಡೋಕ್ಕಿಂತ ಮರ್ಯಾದೆ ಹೋಗುತ್ತೀಗ ಮರ್ಯಾದೆ ಪ್ರಶ್ನೆ ಅದರ ಅಹಂಕಾರ ಬೇಕಲ್ಲ ಮರ್ಯಾದೆ ಪ್ರಶ್ನೆ ಹೋಗಿ ಸಿಕ್ಕಾಕ್ಬಿಟ್ಟು ಏನು ಮೂರ್ಚೆ ಹೋಗ್ತಿರ್ತಾರೆ ಹಾಗೆ ಮೆಲ್ಲಿಗೆಬ್ಬಿಸ್ತಾರೆ ಮತ್ತೆ ಮತ್ತೆ ಹೇಳಬೇಕು ಇನ್ನು ಹಿಂತಿರ್ಕೋಬೇಕು ಮುಂದೆ ಏನೇನೋ ಉಪಾಯ ಮಾಡಿಕೊಂಡು ಹೇಳಬೇಕಷ್ಟೇ ಇದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಈ ತರಹದಲ್ಲಿ ಒಳಗಾದ ಸ್ಪಷ್ಟ ತೋರಿಸ್ಬಿಡ್ತಾರೆ ಯಾವುದೇ ಒಂದು ಪ್ರತಿಷ್ಠೆಗೆ ಒಳಗಾಗಿ ಕೆಲಸ ಮಾಡಬಾರ್ದು ಪುಚ್ಛನೋ ಅದೋ ಇದು ನಮ್ಗೆ ಯಾವ ಪದ್ಮೇಲೆ ಕೊಟ್ಟಿರ್ಬೋದು ನಮಗೊಂದು ಹಿತಕರ್ಮ ಅಂತ ದೇವರು ಕೊಟ್ಟಾಗ ಅದೆಲ್ಲರಿಗೂ ಶೂದ್ರ ಅಂತ ಆದರೆ ಅವನು ವರ್ಣದಲ್ಲೂ ಸೇರ್ಕೋತಾನೆ ನಾವು ಶೂದ್ರಾಗಿ ನಾನು ಬ್ರಾಹ್ಮಣನ ಕೆಲಸ ಮಾಡಿದ್ದೇನೆ ಅಂತ ಹೋದರೆ ಪೆಟ್ಟು ತಿನ್ನಬೇಕಾಗ್ತದೆ ಇಲ್ಲಿ ಹೇಗೆ ಅವ್ರು ಪೆಟ್ಟು ಹಾಗೆ ನಮ್ಮ ನಮ್ಮ ಕ್ರಿಯೆ ನಮಗೆ ದೇವರೇನು ಕೊಟ್ಟಿದ್ದಾನೆ ಅದಕ್ಕೆ ಬದ್ಧರಾಗಿ ನಾವು ನೆಡ್ಕೊಂಡು ಹೋದರೆ ಭಗವಂತ ಆಗುತ್ತೆ ನಮ್ಮನ್ನು ಕಮ್ಮಿ ಮಾಡಿಬಿಟ್ಟರು ಯಾರನ್ನು ದೊಡ್ಡವನ್ನು ಮಾಡಿದ್ರು ಏನೂ ಅಲ್ಲ ನಮ್ಮ ನಮಗೆ ಒಂದೊಂದು ಸ್ಥಾನ ಇದೆ ಯಾರೆಲ್ಲಿದ್ದರೂ ಅವರು ಒಂದು ಉತ್ಕೃಷ್ಟ ಸ್ಥಾನ ಇದೆ ಧರ್ಮವ್ಯಾದ ಮಾಂಸ ಕಡೆಯುವವನ ಹತ್ರ ಕಾಶ್ಯಪ ಬ್ರಾಹ್ಮಣ ಬಂದು ತತ್ವೋಪದೇಶ ಪಡ್ಕೊಂಡು ಹೋಗ್ತಾನೆ ಮನೆಗೆ ಮಾಂಸ ಕಡಿಯುವ ಒಬ್ಬ ಶೂದ್ರವರ್ಣದ ಒಬ್ಬ ಸಾತ್ವಿಕಾಧಿಕಾರಿ ಸಾತ್ವಿಕಾಧಿಕಾರಿಗಳು ಎಲ್ಲೇ ಇರಲಿ ಕುಬ್ಜ ಎಲ್ಲೋ ಬಿದ್ದಿದ್ದವಳು ಅವಳ ಹತ್ರನೇ ಹೋಗೋಳು ಪರಮಾನುಗ್ರಹ ಮಾಡದ ಪರಮಾತ್ಮ ಯಾರು ಎಲ್ಲೇ ಇದ್ದರೂ ಕೂಡ ನಾನು ಸಾರಥ್ಯ ಮಾಡೋಲ್ಲಪ್ಪ ನಾ ಸಾರಥ್ಯಾಗಿ ಬಿದ್ದಿರ್ಬೇಕೆನ್ರಿ ಕಡೆ ತನಕ ಜೀವನ ಇಡೀ ಸಾರಥನೇ ಅಂತ ಮಾತಲಿ ಯೋಚನೆ ಮಾಡಿದ್ದಿದ್ರೆ ಮಾತಡಿ ಅಂತ ಯಾರು ಇಂದ್ರದೇವರ ರಥದ ಸಾರಥಿ ಹಾಗೆ ಆಲೋಚನೆ ಮಾಡಿದ್ದ ಗತಿ ಏನಾಗಿರುತ್ತೆ ಆ ಹಾಗಾಲೋಚನೆ ಮಾಡಿದರೆ ಇಂದ್ರದೇವರ ಭಕ್ತಿಯಿಂದ ತಾ ಸೇವೆ ಮಾಡಿದ್ದರಿಂದ ಇಂದ್ರದೇವರು ತಮ್ಮ ರಥ ಮಾಲತಿಯಲ್ಲಿ ಎಲ್ಲಿ ಕಳಿಸ್ಕೊಡ್ತಾರೆ ರಾವಣನನ್ನು ಕೊಲ್ಲಬೇಕಾಗಿದ್ದರೆ ರಾಮಚಂದ್ರ ದೇವರು ಈ ರಥ ಕಳಿಸ್ಕೊಡ್ತಾರೆ ಯಾರಿಗೆ ಸಾರಥ್ಯ ಮಾಡಿದ ಭಾಗ್ಯ ಸಿಕ್ತಾಗ ಹಾಗೆ ಕಂಸನನ್ನು ಕೊಲ್ಲಬೇಕಾಗಿದ್ದರೆ ಕೆಟ್ಟ ದೇವರಿಗೆ ಸಾರಥ್ಯ ಮಾಡ್ತಾರೆ ನಮಗೆ ಕೊಟ್ಟ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ದೇವರಲ್ಲಿ ಭಕ್ತಿ ತೋರಿಸಿದ್ರೆ ಅದರಲ್ಲೇ ಉತ್ಕೃಷ್ಟ ಸ್ಥಾನ ಕೊಡ್ತಾನೆ ದೇವರು ಕೊಟ್ಟಿತ್ತು ಯಾವುದು ಹೀಯ ಅಲ್ಲ ಅದು ಹೇಯವಾದ ವಸ್ತು ಅಲ್ಲ ಹೀನ ಅಂತ ಚಿಂತನೆ ಮಾಡಬಾರ್ದು ಹಾಗೆ ಮಾಡಬೇಕಂದ ಆ ರೀತಿಯಲ್ಲಿ ಮಾಡ್ತಾ ಅಲ್ಲಲ್ಲೇ ಅನುಗ್ರಹ ಮಾಡಿದ್ದಾನೆ ತರಾಹಟ್ಟೆ ಮಾಡಲಿಕ್ಕೆ ಹೋದರೆ ನಾ ಇನ್ಯಾವುದು ಬೇಕು ಅದು ಬೇಕು ಇದೇ ಬೇಕು ಅಂತ ಪ್ರತಿಷ್ಠೆ ಮಾಡ್ಲಿಕ್ಕೆ ಹೋದರೆ ದೈತ್ಯರ ಕತೆ ಹೇಳುತ್ತೆ ಶ್ರಾಂತಾಶ್ಚ ತೇತೋ ವಿಭುಧಾಸ್ತು ಪುಚ್ಛಂತ್ವಯಾ ಸಮೇತ ಜಗರುಶ್ರಯಾ ಬಾಲ ಹೇಳಿಕೊಂಡು ಸಂತೋಷವಾಗಿದ್ದರು ಅವರು ಇವರು ತಲೆ ಹೇಳಿಡಿತೇನೆ ಎಂದು ಹೋದರೂ ಕೂಡ ಬಹಳ ದುಃಖಪಟ್ಟರು ಶಾಂತಿಯನ್ನು ಅನುಭವಿಸಿದರು ಆಕೆಯಡಿತ ಕಡಿತ ಕಡಿತ ಕಡಿತ ವಾಸುಕಿ ಮೇಲೆ ಬಂದುಬಿಟ್ಟ ಕೆಳ ಹೊಟ್ಟು ವಾಸುಕಿ ಜೋರ್ ಜೋರಾಗಿ ಎಳೀತಾ ಇದ್ದಾರೆ ವಾಸುಕಿ ಬರ್ತಾ ಇದ್ದಾನೆ ಅಂಟೆ ಕೈಗೆ ಪರ್ವತ ಕೆಳಗೆ ಹೊಟ್ಟೆ ಹೋಗಿತ್ತು ಸ್ವಲ್ಪ ಹಿಂಗೆ ಅಳ್ಳಾಡಿಸಿಬಿಟ್ರು ಇಲ್ಲ ಭಾರ ಕೆಳ ಕೂಸು ಬಿಡ್ತು ಬೆಟ್ಟನೇ ಕುಸಿತ ಹೋಯ್ತು ಮತ್ತು ಮೇಲೆ ಕೆತ್ತ ಹೋದ್ರು ಏನು ಏನು ಕತೆನಪ್ಪ ಅಂತ ಇಂದ್ರ ದೇವರು ಮತ್ತೆ ವೇಸನ ಮಾಡಿಕೊಳ್ಳೋಣ ವೇಸನ ಮಾಡಿಕೊಂಡು ನೋಡ್ತಾ ಇದ್ದಾರೆ ತೀರದ ಹತ್ತಿರಕ್ಕೆ ಅಲ್ಲೊಂದು ಬಂತು ಏನು ಬಂಗಾರದ ಕಾಂತಿ ಸೂರ್ಯಕಾಂತಿ ಫಳಫಳ ಫಳ ಫಳ ಹೊಳಿತಾ ಇದೆ ಆ ಕಡೆಗೊಮ್ಮೆ ಈ ಕಡೆಗೊಮ್ಮೆ ಆ ಕಡೆಗೊಮ್ಮೆ ಕೈ ಕಾಲು ಎಲ್ಲ ಜಾಡಿಸಿಕೊಂಡು ಅದು ಕೂರ್ಬ ಅದು ನರಮಾತ್ಮ ಪರಮಾತ್ಮ ಬಂದರಗಿರೇ ಅದ್ಭುತವಾದ ಆವೆ ನೋಡ್ತಾ ಇದ್ರೆ ನೋಡ್ತಾ ಇರೋಣ ಅಂತ ಅನಿಸುತ್ತೆ ಆ ಭಂಗಿ ಗಿಂಗಿ ಅದೆಲ್ಲ ಕಡೆ ಸವರ್ಕೊಂಡು ಬರ್ತಾ ಇರೋ ಕ್ರಮ ಅದ್ರ ಮೇಲಿದ್ದ ದುಬ್ಬ ಚಿಪ್ಪು ಎಲ್ಲ ಅತ್ಯಂತ ಹುತವಾಗಿತ್ತು ಇಂಥ ಹಾವೆ ನೋಡಿಲ್ಲ ಬಿಡಪ್ಪ ಅಂತ ನೋಡ್ತಾ ಇರೋಣ ಸೀದಕ್ಕೆ ಸಮುದ್ರದೊಳಗೆ ಹೋಯ್ತು ಅಂತ ಜಾ ದೊಡ್ಡ ಸಮುದ್ರದೊಳಗೆ ಹೋಯಿತು ಅದ್ರೊಳಗೆ ಇಳಿತಾ ಇಳಿತಾ ಇಳಿತಾ ಹೋದಾಗೆಲ್ಲ ಬೆಟ್ಟ ಮೇಲಕ್ಕೆ ಮೇಲಕ್ಕೆ ಮೇಲಕ್ಕೆ ಬಂತಂತೆ ಕುಣ್ದಾರು ಬಿಟ್ಟು ಉತ್ಸಾಹ ಕುಗ್ಗೋಗಿತ್ತು ಉತ್ಸಾಹ ಚಿಲು ಬಿಡ್ತು ಮತ್ತೆ ಮತ್ತೆ ಮತ್ತೆ ಅದನ್ನು ಕಡಿಲಿಕ್ಕೆ ಅಂತೆಲ್ಲ ಪ್ರಯತ್ನ ಮಾಡ್ತಾರೆ ಹೀಗೆ ನೀನು ಅದು ಬೇರೆಯವರಿಗೆ ಕಚ್ಚಪಾತ್ಮ ತೊಗರ ಇನ್ನೊಬ್ಬರು ಹೊಡ್ಲಿಕ್ಕಾಗ್ತಿತ್ತ ಯಾರದ ನಮ್ಮ ಹಿನ್ನೆಲೆ ಏನಾರ ಒಂದು ಕಠಿಣವಾದ ವಸ್ತು ಇಟ್ಟುಕೊಂಡು ಗರಗರ ತಿರುಗಿಸ್ರಿ ನೋಡೋಣ ಕಟ್ಟಿಗೆ ತೂಟಿ ಇಟ್ಟುಬಿಟ್ಟು ಗರಗರ ತಿರುಗಿಸ್ರಿ ಏನಾಗುತ್ತೆ ಕತೆ ತೂತು ಬಿದ್ದು ಹೋಗುತ್ತೆ ಅಷ್ಟೇ ಬೆನ್ನು ಅಂಥ ಅಂತೂ ಒಳ್ಳೆ ರೂಪ ತೊಗೊಂಡಿದ್ದೆ ಪರಮಾತ್ಮ ಅದಕ್ಕೆ ಚುಪ್ಪು ಗಟ್ಟಿ ಇರುತ್ತೆ ಅಂತಹ ರೂಪ ತಗೊಂಡಂತ ಅದಕ್ಕೆ ಭಾಗವತದಲ್ಲಿ ಬಹಳ ಸುಂದರವಾಗಿ ಕಡೆಯೇ ಅಧ್ಯಾಯ ಭಾಗವಹಿಸ್ಕಂದದ್ರಲ್ಲಿ ಕಡೆಯೇ ಅಧ್ಯಾಯ ಚಿತ್ರಣ ಮಾಡ್ತಾಯ ಪರಮಾತ್ಮ ಅದನ್ನೆಲ್ಲ ಕಡಿತಾ ಇದ್ದರೆ ಏನು ಮಾಡ್ತಾ ಇದ್ದ ಆರಾಮ್ ಅಲ್ಕೊಂಡಿದ್ದಂತೆ ಅಲ್ಲ ಅದ್ಯಾಕೆ ಸ್ವಾಮಿ ಹಂಗೆ ಆರಾಮ ನಿದ್ರೆ ಯಾಕೆ ಅಂತ ಈ ಬೆನ್ನಿಗಿನ್ ನೆವೆ ಆಗುತ್ತೆ ನೋಡಿರಿ ಅದು ಸ್ವಲ್ಪ ದೃಢಕಾಯಿಗಳಿರ್ಬೇಕು ದೊಡ್ಡ ಕಾಯಿಗಳು ಬೆನ್ನು ನೆವೆ ಆಗುತ್ತೆ ಕೈ ಹೋಗೋಲ್ಲ ಎಲ್ಲ ಮಧ್ಯ ನೆವೆ ಆಗ್ತಾ ಕೈ ಹೋಗಲ್ಲ ಅತಿ ಏನೋ ಮಾಡಿ ಹಿಂಗೆ ಹಿಂಗೆ ಹಿಂಗೆ ಏನು ಮಾಡಿದ್ರು ಹೋಗೋಲ್ಲ ಕೈ ಅಯ್ಯೇನು ಮಾಡಬೇಕಂದ ನಾ ಯಾರ ಪಕ್ಕದವ್ರಿಗೆ ಹೇಳಿದ್ದೆ ಸ್ವಲ್ಪ ಬೆನ್ನು ನೋಡಿ ನೆವೆ ಕೈ ಹೋಗೋಲ್ಲ ಸಲ್ಪ ತುರಿಸುವ ಅದನ್ನು ನೆವೆ ಆಗ್ತಾ ಇದೆ ತುರಿಕೆ ಆಗ್ತಾಯಿದೆ ಸ್ವಲ್ಪ ಅದು ಕೆರಿ ಇವನಿಗೆ ನೆವೆ ಎಲ್ಲ ಆಗ್ತಾ ಇರುತ್ತೆ ಅದು ಪಕ್ಕಕ್ಕೆ ಕೆರಿ ತೀರ್ತಾವೆ ಏ ಅಲ್ಲೋ ಸ್ವಲ್ಪ ಕೆಳಗೆ ಇನ್ನು ಕೆಳಗೆ ಕೊಟ್ಟು ಇನ್ನು ಸ್ವಲ್ಪ ಮೇಲೆ ಮೇಲೆ ಕೊಂಬತ್ತಾರೆ ಪಕ್ಕಕ್ಕೆ ಪಕ್ಕಕ್ಕೆ ಒಂಬತ್ತು ನೆವೆ ಎಲ್ಲ ಇತ್ತು ಅದು ತುರ್ಸಲೇ ಇಲ್ಲ ಈಗ ಆಗ್ಬೋದಾ ನಮ್ಮ ಅನುಭವದಲ್ಲಿ ಇರುತ್ತೆ ಕಡೆಗೆ ಏನು ಮಾಡ್ತಾನೆ ಏ ಬೆಡ್ರ ಹೋಗ ಮರ ಕಡ್ಡಿ ಗಿಡ್ ಇವ್ರು ತುರ್ಸ್ಕೊಂಡ್ಬಿಡ್ತಾರೆ ಬೀಸಣಿಗೆ ಕಡ್ಡಿ ಕಡೆ ಹಾಕೊಂಡು ಪರಾಪರ ಭಾಷೆಗಿನ ಬೀಸಣಿ ಏನೋ ಹಾಕಿ ಪರಾ ಪರ ತುರ್ಚ್ಕೊಂಡ್ಬಿಡ್ತಾ ಹೋಗು ಪ್ರಾಣಿಗಳಿಗೆ ಅದರಲ್ಲಿ ತುರಿಸಿ ಬಿಟ್ಟರೆ ಬಹಳ ಆನಂದ ಆಗುತ್ತೆ ನೀವು ಆಕಳು ಮನೆಯಲ್ಲಿ ಸಾಕಿದ್ರೆ ಈಗ ನಾಯಿ ಈಗ ನಾಯಿಗಳು ಏನು ಹೇಳಬೇಕು ಅದನ್ನು ಆಕಳು ಸಾಕಿರಬೇಕು ಆಕಳಷ್ಟು ಉತ್ಕೃಷ್ಟ ಪ್ರಾಣಿ ನೀವು ಅದನ್ನು ಮೈ ಸವರೋದರಿಂದ ಒಳಗಡೆಯಲ್ಲಿ ಆಕ್ಸಿಜನ್ ಉತ್ಪತ್ತಿ ಆಗುತ್ತಂತೆ ನಮ್ಮಲ್ಲಿ ಇವತ್ತು ಯಾರ್ಯಾರು ಹೇಳ್ತಾ ಇದ್ದಾರೆ ಯಾರ್ಯಾರು ಹೇಳಿದರೂ ಅವ್ರು ಕೇಳೋರು ನೆಟ್ಟಿಗಿರೋರು ಹೇಳಿದ್ರು ಕೇಳೋರು ಅದನ್ನು ಗೋಪಾಲಕೃಷ್ಣದೇವರನ್ನ ನೆನೆಸಿಕೊಂಡು ಮೈಯೆಲ್ಲ ಸವರಬೇಕಂತೆ ಎಷ್ಟು ಪ್ರೀತಿಯ ಪ್ರಾಣಿ ಅಂತೇಳಿ ಆಕಳು ಅಷ್ಟು ಪ್ರೀತಿಸ್ಬಿಡುತ್ತೆ ನಮ್ಮ ತೊಡೆ ಮೇಲೇನೆ ತಲೆ ಹಾಕೊಂಡು ಮಲಗಿಬಿಡುತ್ತೆ ಈ ಪ್ರದೇಶದಲ್ಲೆಲ್ಲ ಅವಾಗ ಎಲ್ಲ ಮನೆಗೆ ಏನಿರಲಿಲ್ಲ ಈ ತೆಂಗಿನ ತೋಪ್ ಇದು ಹಾಗೆಲ್ಲ ಇಲ್ಲೆಲ್ಲ ಬೇಕಾದ ದೊಡ್ಡ ದೊಡ್ಡ ಹಿಡಿಯುವ ಬಾವಿಗಳು ಸುಬ್ರಹ್ಮಣ್ಯ ಫಾರ್ಮ್ ಅಂತ ಇದು ಆವಾಗ ಪ್ರದೇಶ ಇಲ್ಲಿ ಓಪನಿಂಗ್ ಇತ್ತಿಲ್ಲಿ ಈ ದೊಡ್ಡ ಕಟ್ಟೆ ಕಾಂಪೌಂಡ್ ಇರಲಿಲ್ಲ ಇಲ್ಲೆಲ್ಲ ಓಪನಿಂಗ್ ಇತ್ತಿಲ್ಲಿ ಇಲ್ಲಿಂದಲೇ ಒಳಗೆ ಬಂದ್ಬಿಟ್ರೆ ದೊಡ್ಡ ಗೇಟ್ ಆಗಲೇಲಿ ಅಲ್ಲಿಂದ ಒಳಗೆ ಬಂದರೆ ಇಲ್ಲಿಂದ ಆ ತುದೀ ತನಕ ಹೋಗಬಹುದಾಗಿತ್ತಲ್ಲಿ ಮಧ್ಯದಲ್ಲಿ ಮೂರಿ ಅಡ್ಡ ಮುಂದಕ್ಕೆ ತುದೀತನಕಾಗಿತ್ತು ಆಗಿತ್ತು ಪ್ರಸಂಗ ಇಲ್ಲೆಲ್ಲ ಕೆಲಕೋ ಮೈಯೆಲ್ಲ ಸವರ್ತಾ ಇದ್ರವ ಇಲ್ಲ ಒಂದು ಹುಲ್ಲಿನ ಮುಷ್ಟಿ ಮಾಡಿಕೊಂಡು ಒಣ ಮುಷ್ಟಿ ಮಾಡಿ ನೀವು ಮೈಯೆಲ್ಲ ಸವರ್ತನೆ ಮಾಡುತ್ತೆ ಚಾಚ್ಕೊಂಡು ಮಲ್ಕೊಂಡು ಮಾಡುತ್ತೆ ಆಯಾಸ ಆದಾಗಿ ನೀವು ಸ್ವಲ್ಪ ಬಿಡ್ರಿ ನೀವೆಲ್ಲರೂ ಹೋದರೆ ಅಟ್ಸ್ಕೊಂಡ್ಬರುತ್ತೆ ಬಾ ಮೈಯೆಲ್ಲ ತೋರಿಸು ಬಾ ನೀನು ನನಗೆ ಬೇಕು ಬಾ ಅಂತ ಇಷ್ಟು ಪ್ರೀತಿಸುತ್ತೆ ಅಂಥವ್ರ ಹತ್ತಿರ ಬಂದರು ಅಂತಂದರೆ ಕೆಲವು ಕಾಲ ಇರಲಿಲ್ಲ ಅಂತಹ ವ್ಯಕ್ತಿ ತನ್ನ ಜೊತೆಯಲ್ಲಿ ಇರಲಿಲ್ಲ ಅಂದರೆ ಹುಲ್ಲು ತಿನ್ನುವ ನಿಲ್ಲಿಸ್ಬಿಡುತ್ತೆ ಇವರಲ್ಲಿ ಪ್ರಾಣಿ ಶರೀರ ಇದೆಯಲ್ಲ ಅದು ಬಹಳ ವಿಚಿತ್ರವಾದಿ ಶರೀರ ಇನ್ನು ನಮ್ಮ ಆಚಾರ್ಯ ಹೇಳೋದು ಅದೆಲ್ಲ ತೋಟ ಗೀಟೆ ಇಟ್ಕೊಂಡು ನಮ್ಗೆ ಅವೆಲ್ಲ ಏನು ಪರಿಚಯನೇ ಇರಲ್ಲ ತೋಟಗೀಟೆ ಇಟ್ಕೊಂಡವರಿಗೆ ಅವ್ ಯಜಮಾನ ತೋಟಕ್ಕೆ ಹೋಗಿ ಬರಬೇಕಂತೆ ಅವ್ರು ಯಜಮಾನ ಒಂದು ಹದಿನೈದು ದಿವಸ ಒಂದು ವಾರ ಬರಲೇ ಇಲ್ಲ ಅಂತಂದ್ರೆ ಅಳತಾವಂತೆ ಅಳೋದು ಕೂಗೋದು ಸತ್ಯ ಕೇಳುತ್ತೆ ಆ ಮರಗಳಂತೂ ಹೊತ್ತು ಅವು ಹೊಟ್ಟ ಅಂತಂದ್ರೆ ಅವನು ಪ್ರತಿನಿತ್ಯ ಹೋಗಿ ಬರ್ತಾ ಇದ್ದ ಯಜಮಾನ ಅಂತಂದ್ರೆ ಅವು ತುಂಬಿ ತುಂಬಿ ಬಸಲು ಕೊಡ್ತಾವಂತೆ ಮರಗಳು ಗಿಡಗಳು ಅವಕ್ಕ ಅಷ್ಟೇ ಮೋಹ ಪಾಪ ಅವಕ್ಕೆ ಅವಕ್ಕ ಅಮ್ಮ ಹೆಂಡತಿ ಮಕ್ಕಳು ಮೋಹ ಅಲ್ಲ ಯಾರೋ ತನ್ನ ಯಜಮಾನ ತನಗೇನೋ ನೀರು ಬಿಡ್ತಾನಲ್ಲ ತನಗೊಂದು ಎಷ್ಟೇನೋ ಪಾತಿಗೀತಿ ಮಾಡಿ ಅದು ಇದು ಕೊಡ್ತಾನಲ್ಲ ಅಷ್ಟೇ ಅವ್ನು ಬಂದು ಮರ ಎಲ್ಲ ಸವರಿ ಒಳ್ಳೆ ಒಂದು ಮಾತಾಡಿಬಿಟ್ರೆ ಏನಪ್ಪಾ ಎಷ್ಟು ನನಗೆ ಮರಗಳೆಲ್ಲ ನಮಗೆ ಒಳ್ಳೇದು ಮಾಡ್ತಾ ಇದೆ ಹಿಗ್ಬಿಡ್ತಾವಂತೆ ಚೆನ್ನಾಗೆಲ್ಲ ಒಳ್ಳೆ ಫಸಲು ಬೆಳೆಯುತ್ತೆ ಅಂತ ಹೀಗೆಲ್ಲ ಈಗೆಲ್ಲ ಕಣ್ಣು ಹಿಳಿದಿದ್ದಾರೆ ಅಂತ ತೋರಿಸ್ತಾರೆ ಅದನ್ನು ಎರಡು ಗುಲಾಬಿ ಇಟ್ಟುಕೊಂಡು ಒಂದನೆ ನಿತ್ಯ ಬೈತಾ ಹೊಗಳ್ತಾ ಇರಬೇಕು ಇದು ಬಾಡು ಹೋಗುತ್ತೆ ಇದು ಚಿಗರತ್ತೆ ಹೀಗೆಲ್ಲ ಏನೇನೋ ಕಣ್ಣಿಡಿದಿದ್ದಾರೆ ಅಂತೆಲ್ಲ ಅಂತಾರೆ ಈಗೆಲ್ಲ ಅದೇ ಇದು ಅತ್ಯಂತ ಸತ್ಯ ಜೀವ ಅಲ್ಲೇ ಜೀವ ಇದೆ ಅಂದರೆ ಈ ಮಾತುಗಳಿಗೆ ಸ್ಪಂದನ ಮಾಡುವ ಶಕ್ತಿ ಇದೆ ಅವುಗಳಿಗೆ ಭಾವನೆ ಭಾವುಕತೆ ಅಲ್ಲೂ ಇದೆ ಅದರಿಂದ ಅಂತಹದ್ದೊಂದು ಶರೀರ ತೊಗೊಂಡಿದ್ದಾನೆ ಪರಮಾತ್ಮನು ಹಾಗೊಂದು ಮುಖ ಪ್ರಾಣಿಯ ಒಂದು ಶರೀರ ತೊಗೊಂಡಿದ್ದಾನೆ ಅದರಂತೆ ತೋರಿಸೋದು ಬೇಡ್ವೆ ಒಂದು ಚಮತ್ಕಾರ ತೋರಿಸೋದು ಬೇಡ್ವೆ ಅದಕ್ಕೋಸ್ಕರ ಹಾನ್ ಮಾಡಿದ ಅದು ಲೀಲಾ ಅಂತ ಹೇಳಲಿಕ್ಕೆ ಇಷ್ಟೆಲ್ಲ ಹೇಳಬೇಕು ಮತ್ತು ಹಾಗೆ ದೇವ ಮೈ ಆ ಮೈ ಸೌರವರ್ಯಾರೀ ಎಂಥ ದೊಡ್ಡ ಮೈ ಗೊತ್ತ ಅನ್ನದು ಸೌರಲಿಕ್ಕೆ ಆಗತ್ತಾ ಆ ಕೈ ಹೋಗುತ್ತಾ ಅಲ್ಲಿಗೆ ಆ ಎಂಥ ಇಡೀ ಸಪ್ತ ಭೂಮಂಡಲದಿಂದ ಹಿಡಿದು ಕೆಳಗೆ ಸಪ್ತಲೋಕಗಳನ್ನ ಶೇಷದೇವರು ತಮ್ಮ ಸಾವಿರ ಹೆಡೆಯ ಮಧ್ಯದಲ್ಲಿ ಒಂದು ಹೆಡೆಯಲ್ಲಿ ಯಾವುದೋ ಒಂದು ಭಾಗದಲ್ಲಿ ಸಾಶ್ವ ಕಾಳಿಟ್ಕೊಂಡ ಇಟ್ಕೊಂಡಿದ್ದಾರಂತ ಯಾವುದೋ ಒಂದು ತುದಿಯಲ್ಲಿದೆ ಸರಿ ಶೇಷದೇವರ ಆಕಾರ ಇಟ್ಟು ದೊಡ್ಡದಾಯ್ತು ಅದನ್ನು ವಾಯುದೇವರು ಕೂರ್ಮ ರೂಪದಲ್ಲಿ ಬಾಲ ತುದಿಲಿ ಸಿಕ್ಕಾಕಿಸ್ಕೊಂಡಿದ್ದಾರೆ ಇದರದ್ದು ರಿಂಗ್ ಹಾಕೋತಾರ ಕಾಲುಂಗ್ರ ಆತರ ಒಂದು ತುದಿಯಲ್ಲಿ ಬಾಲ ತುದಿಲ್ ಅವ್ರು ಸಿಕ್ಕಾಕಿಸ್ಕೊಂಡಿದ್ದಾರೆ ಬಾಲ ತುದಿಯ ಮೇಲೆ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಈ ಕೂರ್ಮ ರೂಪದಿಂದಾಗಿ ಇಷ್ಟು ದೊಡ್ಡ ರೂಪ ಇದೆ ಈ ಯಾರು ಕೈಯಾಡಿಸ್ತಾರೆ ಇದನ್ನ ಯಾರು ಬಯಸಿರ್ತಾರೆ अद्क नोड़ा पर कई आग ना, ना मैं कई बेट इकते आराम मैं तुर्स तुर्स आराम ना मलक माक्री अंद्र भगवंत व्यापार अलम अदे पूर्ण साम्य अल नम्बिदेट हाकिदू आनंद परमात्मे ಮೇಲೆ ಕೈಯ್ಯಾಡಿಸಿದಂತೆ ಇತ್ತು ಅದು ಪ್ರಾಣಿ ಶರೀರ ಪ್ರಾಣಿಗಳಿಗೆ ಆನಂದ ಹಂಗಿದ್ದ ಹಾಗೆ ಅದು ಆನಂದದಾಯಕವೇಚಂದ್ರ ಅದಕ್ಕೆ ಆಚಾರ ಅಂತ ಅಲ್ಲಿ ಬಹಳ ಸುಂದರವಾಗಿ ಅದನ್ನು ಅನನ್ಯ ಧಾರ್ಯೂ ಕೇವಲ ಲೀಲೆಯಿಂದ ಏವಕಾರ ಅದಕ್ಕೆ ಪುರು ಲೀಲೆಯೈವ ಲೀಲೆಯಿಂದ ಅದನ್ನು ಧಾರಣ ಮಾಡಿದ್ದ ಪರಮಾತ್ಮ ಹೀಗಾಗಿ ಕೆಳಗಡೆಯಲ್ಲಿ ಭೂಭಾಗ ಇದೆ ಅದನ್ನು ಹಿಡುಕೊಂಡು ಮೇಲ್ಗಡೆಯಲ್ಲಿ ಬೆಟ್ಟ ಕುಗ್ಗಬಾರದು ಕೆಳಗಡೆ ಇದ್ದು ಮಾಡಿ ಮೇಲ್ಗಡೆಯಿದ್ದು ಧಾರಣ ಈ धन्यधाय अद्ऊात्मि नेेत्रगोत्रोण विषदिता ममदुर तरसादोत्कुरा नक्र चक्रे नक्रिक्रे क्षेरसागर अंदर ऐमीलोता हाकि चंदी अदन के मेले एला कड़ेलू कूड़ा अड़ता ಒಳಗಡೆಯಲ್ಲಿ ನೇತ್ರ ಗೋತ್ರ ಎಲ್ಲ ನೀನೇ ಆಗಿರ್ತೀವಿ ಹಗ್ಗ ನೀನೆ ಬೆಟ್ಟದಲ್ಲಿ ನೀನೇ ಅದರ ಮೇಲ್ಕುತನು ಕಡೆಯೋರಲ್ಲಿ ಎಲ್ಲ ಕಡೆಯಲ್ಲಿ ನೀನೇ ನಿಂತು ಸಕಲ ವ್ಯಾಪಾರವನ್ನೂ ಹೀಗೆ ಮಾಡ್ತಾ ಇದ್ದಲ್ಲ ಸ್ವಾಮಿ ಆ ಕಾಲದಲ್ಲಿ ಶ್ವಾಂತೆ ಉಷುತೆ ಶ್ವೇಕ ಉರುಕ್ರವಸ್ತು ಸಾಕಾಯಿತು ವೇಗವೇ ಸೃಷ್ಟಿ ಆಗ್ತಾ ಇಲ್ಲ ಆ ಕಡೆಗೆ ತಿರುಗಬೇಕಲ್ಲ ಇವರು ಸುಮ್ಮನೆ ತಿರುಗಿಸ್ತಾ ಇದ್ದಾರೆ ಎಲ್ಲೋ ಒಂದು ಅದು ವೇಗ ಬರ್ತದೆ ಹೀಗೆ ತಿರುಗಿಸ್ರು ಸ್ವಲ್ಪ ಹಿಂಗೆ ತಿರುಗಿದಾಗುತ್ತೆ ಸ್ವಲ್ ಗರಗರ ಗರಗರಗರ ಹಾಕಿದ್ರೆ ಇಡೀ ಪಾತ್ರೆಯಲ್ಲಿ ಇಷ್ಟು ದೊಡ್ಡ ಪಾತ್ರೆಗೆ ಈಟುದ್ದು ಈ ಆಟದ ಕಡ್ಗೋಲು ಬರತ್ತ ಪೂಜೆಗೆ ಅಥವಾ ಹಿಂಗ್ ಕಡಿತ ಇದ್ದೀರ ತಿರುಗತ್ತೋ ಆ ಪಾತ್ರೆಗೆ ತಕ್ಕಂತೆ ಕಡ್ಗೊಳ್ಳಬೇಕು ಅದಕ್ಕಷ್ಟು ಬೇಗ ಬೇಕು ಬರ್ಲೇ ಇಲ್ಲ ಎಲ್ಲ ಸುಸ್ತಾಗಿಬಿಟ್ಟು ಇನ್ನ ಯಾಕೋ ನಾ ಬರ್ತೇನೆ ನೋಡೀನಿ ಸಹಸ್ರ ಬಾಹುಗಳನ್ನು ಈ ಕಡೆಯಲ್ಲಿ ಈ ಕಡೆಯಲ್ಲಿ ಚಾಚಿ ಬಿಟ್ಟ ತಾನೇ ಈ ಕಡೆ ಗರ್ರಂತ ಅಳಿತಾನೆ ಈ ಕಡೆ ಗರ್ರಂತರೀತಾರೆ ಏನು ಆ ಕಾಲಕ್ಕೆ ಅಲ್ಲಿಗೆ ಇಲ್ಲಿಗೆ ತಾನೇ ಎಳಿತಾ ಇದ್ದರೆ ವೇಗ ಸೃಷ್ಟಿ ಆಯ್ತಲ್ಲ ಆ ವೇಗ ನೋಡಿ ನೋಡ್ತಿರ್ಲಿಕ್ಕೆ ಇವರು ಉತ್ಸಾಹ ಚಿಲು ಬಿಡ್ತು ಒಳಗಡೆ ಉತ್ಸಾಹವನ್ನು ಚಿಮ್ಮಿದ ಉತ್ಸಾಹದಿಂದಾಗಿ ಬಂದರೂ ಇಷ್ಟು ಇದೆ ನಾವು ಬರ್ತೇವೆ ನಾವು ಬರ್ತೇವೆ ಅಂತ ಹೇಳ್ಕೊಂಡು ಎಳಿತಾ ಇದ್ದಾರೆ ಯಾವಾಗ ಅತಿಯಾಗಿ ಕಡಿದು ಬಿಟ್ಟಲ್ಲ ಒಳಗಿದ್ದ ಎಲ್ಲ ಕಸ जगद्रास जगत, जगत नाशहू ना अस्ट शक्ति अदना शक्ति कला विष आद प्रभाव क्षणार्थद नाशन अंत अत्युत सामर्थ्य विष यावरूप दुस्सिधा चुस्पृश है ಅದು ಕಲಿಯ ಸ್ವರೂಪ ಇದನ್ನು ನಾನು ಆಳಬೇಕು ಅಂತ ಕಲಿ ಕೇಳಿಕೊಂಡಿದ್ದ ಕಲಿಯಷ್ಟು ಬಲಿಷ್ಠನೋ ವಿಷವೂ ಅಷ್ಟೇ ಬಲಿಷ್ಠವಾಗಿತ್ತು ಯಾಕೆ ಅಭಿಮಾನಿ ಅಷ್ಟೇ ಬಲಿಷ್ಠ ಇದ್ದಿದ್ದರಿಂದಾಗಿ ಅಭಿಮನ್ಯಮಾನವಾದ ಪದಾರ್ಥಕ್ಕೂ ಅಷ್ಟು ಬಲಿಷ್ಠವಾಗಿರುತ್ತೆ ಕರೆ ವಿಮಥ್ಯಾಸ್ತಂ ವಿಧಾಯ ದೊ ಸಕಿಂಚಿತ್ ಗಿರಿಶಾಯವಾಯು ಆಗ ಆ ಕಾಲಕ್ಕೆ ಏನು ಮಾಡಬೇಕು ಅಂತ ಕೇಳಿದಾಗ ಕಾಲಕ್ಕೆ ಕೆಲವರು ಆದೇಶ್ ಪುಟ್ಟ ರುದ್ರದೇವರು ಕೌಪ್ಪ ಅವರು ಸದಾ ಮೈಮೇಲೆ ಸರ್ಪ ಕಟ್ಕೊಂಡು ಕೂತಿರ್ತಾರೆ ಅವರು ಕೆಲಸ ಮಾಡಿದ್ದಾರೆ ಕೆಲವರು ಆದೇಶ್ ಪುಟ್ಟ ಕಳಿಸ್ದು ಬಂದು ಅಲ್ಲಿಂದ ಅದನ್ನು ಜ್ವಾಲ ತಪ್ಪಿಸಿಕೊಳ್ಳುವಂತೆ ಓಡ್ ಓಡ್ ಓಡ್ ಓಡಿ ಇಲಾವೃತ ಕಂಠಕ್ಕೆ ಬರ್ತಾರೆ ಕ್ಷೀರಸಾಗರಲ್ಲಿ ಅನೇಕ ಸಾಗರಗಳನ್ನು ದಾಟಿ ಇಲಾಹತಂಠ ಮಧ್ಯಭಾಗದ ಉದ್ವೇಪಕ್ಕೆ ಬರ್ತಾರೆ ಮಧ್ಯ ಭಾಗದಲ್ಲಿ ಬಂದು ರುದ್ರದೇವನ ಪ್ರಾರ್ಥನೆ ಮಾಡೋಣ ಪಾರ್ವತಿ ದೇವಿಯರು ಬಂದು ಕೇಳ್ತಾರೆ ಯಾಕಪ್ಪ ಯಾಕೆ ಬಂದ್ರು ಇಲ್ಲಾ ಅಮೃತಮತನ ಮಾಡ್ತಾ ಇದ್ದೀವಿ ಈಗ ಆಗೋಗಿದೆ ಸರಿ ಇಲ್ಲಿ ಯಾಕೆ ಬಂದ್ರಿ ಯಜಮಾನ ಕರ್ಕೊಂಡು ಹೋಗೋಣ ಯಾಕೆ ಅವ್ರು ಯಾಕೆ ಬರಬೇಕು ಇಲ್ಲ ವಿಷ ಕುಡಿದ್ರೆ ನೀವೇನು ಕುಡಿತ ನಾವು ಅಮೃತ ಕುಡಿತೀವಿ ಅಮೃತ ನಮ್ಮ ವಿಷಾ ಚೆನ್ನಾಗಿ ಅದರಿಸಿ ಬಿಡ್ತಾ ಕಾಲಕ್ಕೆ ಚೆನ್ನಾಗಿ ಬೈದು ಬಿಡ್ತಾಳೆ ಬೈದಾಗ ರುದ್ರದೇವರು ಮಾತು ಕೇಳಬೇಕು ಭಾಗವಂತದಲ್ಲಿ ಬಹಳ ಚೆನ್ನಾಗಿದೆ ಎಷ್ಟು ವಿಷ್ಣು ಭಕ್ತಿ ಅವರಲ್ಲಿ ಮಹಾನುಭಾವರು ಅಂತಂದರೆ ಊಹೆ ಮಾಡ್ಲಿಕ್ಕೆ ಸಾಧ್ಯ ವಿಷ ಕೊಡಿಲಿಕ್ಕೆ ದೇವರು ಆದೇಶ ಕೊಟ್ಟಿದ್ದಾನೆ ಅಂತಂದರೆ ಯಾರಾದರೂ ಅವಸರ ಮಾಡಿ ಓಡಿ ಬರ್ತಾರ ಏನೋ ತೊಂದರೆ ಆಗಿ ಹೋಗಿದೆ ಏನೋ ಕಷ್ಟಪಡಬೇಕಪ್ಪ ನೀವು ಬರಬೇಕು ಅಂತಂದ್ರೆ ಶುರುವಾಯ್ತಾರ ಬೆಳೆ ಇನ್ನು ಬೈಕೊಂಡು ಯಾರು ಬೇಕಾದವರು ಇರಲಿ ಏನೇ ಇರಲಿ ನಾವು ಹೆಂಡತಿ ಮಕ್ಕಳು ಮನೆಯಲ್ಲಿ ಇಲ್ಲೇ ಅಂದ್ರೆ ನಮ್ಮನ್ನು ಯಾರು ಹೊರಗುತ್ತಾರೆ ನಾಳೆ ಬೈಪೋಡಕ್ಕೆ ಚುನಾವಣೆ ಹೌದೌದು ಚಿಕ್ಕ ಪುಟ್ಟದಕ್ಕೆ ವಿಷ ಕುಡಿಬೇಕು ಹಾರಾ ವಿಷ ಬಂದಿದೆ ಅದನ್ನು ಕುಡಿಬೇಕು ಅಂತ ಹೇಳಿದರೆ ಹೆಂಡತಿಗೆ ಸಮಾಧಾನ ಮಾಡುತ್ತಾರೆ ಹರಂ ತುಷ್ಟೆ ಜಗತ್ತು ಭಾವಿನಿ ಪಾರ್ವತಿ ಹಗಲು ಇದು ದೇವರ ಆದೇಶ ಭಗವಂತ ಆದೇಶ ಮಾಡುವುದಾದ್ರೆ ಬೇಕಾದ್ ಮಾಡ್ತೇನೆ ಶರೀರ ಅರ್ಪಣೆ ಮಾಡಿಬಿಡ್ತೇನೆ ಅವನು ಕೊಟ್ಟದ್ದು ಅವನು ಪ್ರೀತನಾಗ್ತಾನೆ ಅಂದರೆ ಬೇಕಾದ ಮಾಡ್ತೇನೆ ಹಾಗೆ ಮಾತಾಡಬೇಡ ಇದು ಭಗವದಾದೇಶ ಅದಕ್ಕೆ ವಿರುದ್ಧ ಮಾತಾಡಬಾರದು ನಡೀರಪ್ಪ ಅಂತ ಹೊರಟು ಬರ್ತಾರೆ ಇಂಥ ಭಕ್ತಿಯಲ್ಲಿ ಅಗ್ರೇಸರ ಅದಕ್ಕೆ ವಿಷ್ಣವ ಅಗ್ರೇಸರ ಮುಂದೆ ಮುಗ್ತಾರೆ ನೀವಾಗ ಮಾಡಬಲ್ಲವ ನಾವು ಇಂಥದ್ದನ್ನು ಅವರು ಪಾದಸ್ಮರಣೆ ಮಾಡಬೇಕಷ್ಟೇ ನಾವಲ್ಲ ರುದ್ರ ದೇವರ ಮೃತ್ಯುಂಜಯ ಅವರ ಪಾದಸ್ಮರಣೆ ಮಾಡಬೇಕಷ್ಟೇ ಅಷ್ಟು ದೀಕ್ಷೆಯಿಂದ ಓಡಿಬರ್ತಾರೆ ಆದರೆ ಅವ್ರಿಗೆ ಆಗೋದ್ರದ್ದಾಗ ಗೊತ್ತು ದೇವರಿಗೆ ಹಾಗೆ ಅವರು ಬದ್ರು ಅಂತ ಅವ್ರ ಕೈಯಲ್ಲೇ ಅದಿ ಇವರೇ ಎಷ್ಟು ಭಕ್ತಿ ತೋರಿಸ್ತಾರೆ ಅಂದರೆ ಅವನಿಂಗೆಷ್ಟು ಕಾಲೇ ತೋರಿಸ್ಬೇಕ್ರಿ ಭಗವಂತ ಅವ್ರು ಬರೋದ್ರೊಳಗೆ ತದಾಜ್ಞೆಯ ವಾಯು ಹೂ ನಿನ್ನ ಅಪ್ಪಣೆಯಿಂದ ವಾಯು ಹು ಅಧರೆ ಅವರೆಲ್ಲ ಕೈಯಲ್ಲಿ ಇಟ್ಟುಕೊಂಡು ಅಷ್ಟು ಸಾಮರ್ಥ್ಯ ತನ್ನ ಮಗನ ಕೈಯಲ್ಲೆಲ್ಲ ಕುಡಿಸಿಬಿಟ್ಟಿದ್ದ ಅವನಿಗೆ ಏನೇನು ಆಗೋದಿಲ್ಲ ಕುಂತಿದ್ದೇವಿಯ ಮಾತಾಡ್ತಾಳೆ ಮುಂದೆ ಬರುತ್ತ ಪ್ರಸಂಗ ಕುಂತಿದೇವಿ ಅದು ಹಳ ಚಮತ್ಕಾರದ ಪ್ರಸಂಗ ಮುಂದೆ ಬರುತ್ತದು ಏಕಚಕ್ರ ನಗರಿಯಲ್ಲಿದ್ದಾಗ ಭಿಕ್ಷೇ ಬೇಟ್ಕೊಂಡು ಬಂದಿದ್ದಾರೆ ಬಂದ ಎಲ್ಲ ಅನ್ನ ವಿಭಾಗ ಆಗ್ತಾ ಇದೆ ಅವತ್ತು ಕುಂತಿದೇವಿ ಮುಖದಲ್ಲೂ ಬಹಳ ಆನಂದ ಅದರಂತೆ ಇದರಲ್ಲಿ ಪರಮಾನಂದ ಯಾರಿಗೆ ಭೀಸೇನದೇವರಿಗೆ ಅವತ್ತೇನೋ ಭಾರಿ ಖುಷಿ ಅದು ಏನ್ ಖುಷಿ ಅಂತ ಯಾರಿಗೂ ಗೊತ್ತಿಲ್ಲ ಧರ್ಮರಾಜರಿಗೆ ಸ್ವಲ್ಪ ಸೂಚನೆ ಸಿಕ್ತು ಅದನ್ನು ಏನು ಅಮ್ಮ ಯಾಕೆ ಭೀಮ ಯಾಕೆ ಭಾರಿ ಉತ್ಸುಕತೆಯಲ್ಲಿ ಏನು ನೆಡೀತು ನಾವು ಭಿಕ್ಷೆಗೆ ಹೋದಾಗ ಏನ್ ನಾವು ಯಾರಿಗೂ ಗೊತ್ತಾಗಬಾರದು ಗೊತ್ತೇನೋ ಎಡವಟ್ಟು ಮಾಡಿಕೊಂಡ್ರ ಪಾಪ ಗಾಬರಿ ಅವರಿಗೆ ಏನೋ ನಡೀತಾ ಏನು ಏನು ನಡೀತು ಏನು ಕೇಳ್ತಾರೆ ಕೇಳಿದ್ದಕ್ಕೆ ಏನಬೇಕು ಇಲ್ಲ ಹೀಗೆ ನಡೀತು ಪಕ್ಕದ ಮನೆಯಲ್ಲಿ ಭಾಳ ಅಳತಾಯಿತು ಬ್ರಾಹ್ಮಣ ಕುಟುಂಬ ಭೀಮನ ಕೇಳಿ ಹೇಳ್ಕಳಿಸುತ್ತಾ ಅಮ್ಮ ಏನೇ ತೊಂದರೆ ಇತ್ತು ನಾವು ಪರಿ ಯಾರು ಅಂತ ಹೇಳ್ಬಿಡು ಮೊದಲೇ ಪ್ರತಿಜ್ಞೆ ಮಾಡಿದವರು ಅವರು ಇಲ್ಲ ನಮ್ಮ ಹುಡುಗ ಬರ್ತಾನೆ ಆ ತಾಯಿ ಹೀಗೆ ಹೇಳ್ತಾಳೆ ನಮ್ಮ ಹುಡುಗ ಬರ್ತಾರೆ ನೀವ್ಯಾರು ನಿಮ್ಮ ಮನೆಯಿಂದ ಹೋಗೋದು ಬೇಡ ಬಕಾಸವನ್ನೋದು ನಮ್ಮ ಮಗ ಬರ್ತಾನೆ ನಾನು ಹೋಗ್ತಾನೆ ನಿಮ್ಮ ಮನೆಯಿಂದ ಯಾರು ಹೋಗೋದು ಬೇಡ ನಮ್ಮ ಹುಡುಗ ಹೋಗ್ತಾನೆ ರಾಕ್ಷಸನ ಬಾಯಿಗೆ ಕಳಿಸಿಕೊಡುವಂತಹ ತಾಯಿ ಅಂದರೆ ನೀನು ಒಬ್ಬಳೇ ಎಂದೋ ಚೆನ್ನಾಗಿ ಬೈತಾರೆ ಧರ್ಮರಾಜರು ಯಾರಾದರೂ ರಾಕ್ಷಸನ ಬಾಯಿಗೆ ಮಗನನ್ನ ಕಳಿಸಿಕೊಡ್ತಾರ ನೀ ಎಂಥ ತಾಯಿ ಎಲ್ಲ ಆತದ್ದು ಬೈತಾರೆ ಎಂಥ ಮಾತಾಡಬೇಕು ಕುಂತಿದೇವಿ ನಿನ್ಗೇನು ಗೊತ್ತು ಭೀಮನ ಬಗ್ಗೆ ಹೆತ್ತ ತಾಯಿ ನನಗೆ ಗೊತ್ತು ಅಂತ ಹಳದ ದಿವಸಕ್ಕೆ ದೊಡ್ಡ ಬೆಟ್ಟದ ಮೇಲೆ ಹೊತ್ತಾಕಿದರೆ ಕೈ ಜಾರಿ ಗೊತ್ತಿರದೆ ನಾನು ಬಿಟ್ಟರೆ नूर शिखर पुड़ी आगूष गाय आगे भीमा अंत पिचय नन पिचये तई बेद् ती बेड़प ऐनार्ली हाई एल ऐनार् बेडप या सुन रिस्क विश्वास मतलब ನಿನಗೇನು ಗೊತ್ತಿದೆ ಒಬ್ಬ ಬಕಾಸರ ಏನು ಅಂತೂ ಗೊತ್ತಿಲ್ಲ ಅವನ ಬಲ ಏನು ಅಂತೂ ಗೊತ್ತಿಲ್ಲ ಇಡೀ ಜಗದ್ ಭಕ್ಷಣ ಮಾಡ್ತಾ ಇದ್ದಾನೆ ಭೀಷ್ಮಾಚಾರ್ಯ ಜೊತೆ ಸಂಧಿ ಮಾಡಿಕೊಂಡಿದ್ದಾರೆ ಅವರು ಏನು ಮಾಡೋಕ್ಕಾಗ್ತಾ ಇಲ್ಲ ರಾವಣ ಕಾಲದ ರಾವಣನ ಸೋದರ ಭಾವ ಸಾಮಾನ್ಯ ಅಲ್ಲ ಎಂಥ ದೊಡ್ಡ ಬಲಿಷ್ಠ ಇಂತಿಂಥದ್ದೆಲ್ಲ ಗೊತ್ತಿದ್ದರೂ ಕೂಡ ನನ್ನ ಮಗ ಗೆದ್ದು ಬರ್ತಾನೆ ಎಷ್ಟು ವಿಶ್ವಾಸರಿ ಅಲ್ಲ ಅಂಥ ತಾಯಿಯೊಬ್ಬಳು ಕುಂತಿದೇವಿ ಇದೆಲ್ಲ ಪರಿಚಯ ಇದೆ ಅಂತ ಆಗಬಹುದಾದರೆ ಇನ್ನು ಭಗವಂತನಿಗೆ ಐದೇವರಿಗೆ ಆದೇಶ ಕೊಟ್ಟು ಅವ್ರ ಎಲ್ಲ ಪಾಣ ಮಾಡಿಸ್ಬಿಡ್ತಾರೆ ಆದರೆ ಅದಕ್ಕೋಸ್ಕರ ಅಂತಲೇ ಬಂದಿದ್ದರಲ್ಲ ಆ ಸೇವಾ ಮಹಂತು ಗೊತ್ತಾಗಲಿಲ್ಲ ಆ ರೀತಿಯಲ್ಲಿ ಈ ಸೇವೆಯನ್ನು ಬಂದರೂ ಸುಮ್ಮನೆ ಬಂದು ಹೋದರು ಅಂತಾಗಬಾರ್ದು ಅದರ ಪ್ರಭಾವ ಏನಿದೆ ಅಂತಲೂ ಗೊತ್ತಾಗಬೇಕು ಕಲಿ ಪ್ರಭಾವ ಬಿದ್ದರೆ ರುದ್ರದೇವರಿಗೆ ಏನು ಅದರಿಂದ ತೊಂದರೆ ಆಗುತ್ತೆ ಅನ್ನೋದು ಗೊತ್ತಾಗಬೇಕು ಆದರೆ ಅದನ್ನು ಶಮನನೂ ಮಾಡಿರಬೇಕು ಎಷ್ಟು ಬೇಕೋ ಅಷ್ಟೇ ಕೊಟ್ಟಿರಬೇಕು ಅದಕ್ಕೆ ತಕ್ಕಂತೆ ಸ್ವಲ್ಪ ಎಲ್ಲ ತೆಗೆದು ತಿಕ್ಕಿ ಅಲ್ಲಿ ಎಷ್ಟು ಏನು ಬರೀ ಚರಟ ತೆಗೆದು ಹಾಗೆ ತೆಗೆದು ಸ್ವಲ್ಪೇ ಸ್ವಲ್ಪ ಭಾಗವನ್ನು ಮಾತ್ರ ಏನು ಮಾಡ್ತಾರೆ ಅದನ್ನು ಯಾರಿಗೆ ರುದ್ರದೇವರಿಗೆ ಕೊಡೋಣ ಈ ಕಾಪಿ ಪುಡಿ ಚರ್ಚ ಕೊಟ್ಟ ಕಾಪಿಯಿಂದ ಅದಕ್ಕೆ ದೃಷ್ಟಾಂತ ಕೊಡಬೇಕ್ರಿ ಅದು ಅದು ಸರಿಯಾದ ದೃಷ್ಟ ಯಾಕೆ ಅಂತಂದರೆ ಅದು ಕಾಪಿ ಅನ್ನೋದು ಶಬ್ದನೇ ಹಾಗೆ ನಿಷ್ಪತ್ತಿ ಆಯಿತಂತೆ ಕಾಲಕೂಟಂಚ ದೈತ್ಯಂ ಪೀಯೂಷ ದಿವೌಕಸಾಮ್ ತದಾಧ್ಯಕ್ಷರ ಸಂಭೂತ ಕಾವ್ಯ ಭೂಲೋಕವಾಂತ ಇದು ಲೋಕ ಇದು ದೇವತೆಗಳಿಗೆ ಅಮೃತ ಸಿಕ್ತು ದೈಹಿತರಿಗೆ ಹಲಾಹಲ ವಿಷಯ ಅಷ್ಟೇ ಅವನು ಅವನು ಸಿಗಲಿಲ್ಲಲ್ಲ ಕಡೆಗೆ ಅದಕ್ಕೆ ಹಲಾಹಲ ವಿಷಯ ಸತ್ರು ಅಂತ ನೋಡೋದೃಷ್ಟಿಯೆಲ್ಲ ಹಾಗಂತ ಅವರೇನು ಹಲಾಹಲ ವಿಷ ಕುಡಿಲಿಲ್ಲ ಅವ್ರದ್ದೇ ಪಾಲದು ಯಾಕೆಂದ್ರೆ ದುರ್ಯೋಧನನ ಕಲಿಗೆ ಪಾಲಾದ್ರಿಂದ ಈ ಅವರಿಗೆ ಅದು ಇವರಿಗೆ ಇದು ಈ ಮಧ್ಯದಲ್ಲಿರೋ ಏನು ಬೇಕು ಈ ಭೂಲೋಕದಲ್ಲಿ ಮನುಷ್ಯನಿಗೆ ಏನು ಕೊಡಬೇಕು ಅದಕ್ಕೆ ಎರಡರದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಈ ಕಡೆ ಡಿಕಕ್ಷನ್ ಈ ಕಡೆ ಹಾಲು ಎರಡು ಸೇರಿಸ್ಬಿಟ್ರಲ್ಲ ಅದು ಕಾಫಿ ಆಗಬಹುದು ಅದು क्ष नम देशिद बहुत विचित्री हाल बंद टमाशे हालत बंदिधन व्रतम हाँ निषिद्ध अगल हाला सर्वकालीन निषिद्ध अल आग तात्कालिकवा निषि काीज इला सार्वकालीन निषिद्ध अल्द ಕಲ್ಲಿ ಸನ್ನಿಧಾನ ಸಹಜವಾಗಿರುತ್ತೆ ಸಾರ್ವಕಾಲೀನ ನಿಷಿದ್ಧ ಅದು ಅದರಿಂದ ಒಂದು ಮತ್ತು ಬರುತ್ತೆ ಅಪಿಮಿ ಕಿಪಿಮಿದ್ದಾಗಿ ಅದು ಅದು ಇದಕ್ಕೆ ಸಮಾನ ಯಾವುದಕ್ಕೆ ಮದ್ಯಕ್ಕೆ ಸಮಾನ ಅದು ಅದರಿಂದಾಗಿ ಅದರ ಗುಣದಿಂದಾಗಿ ಅದು ಎಲ್ಲಿ ಬೆಳೆಯುತ್ತೆ ಎಲ್ಲ ದೃಷ್ಟಿಯಿಂದಲೂ ಸಾರ್ವಕಾಲೀನ ನಿಷಿದ್ಧ ಕಾಫಿ ಇವರು ಅದನ್ನ ಈ ತಾತ್ಕಾಲೀನ ನಿಷಿದ್ಧವನ್ನು ಬಿಟ್ಟು ಹಾಲು ಪಾಪ ಕಷ್ಟಪಟ್ಟುಕೊಂಡು ಡಿಕಾಕ್ಷನ್ನೇ ಕುಡ್ಕೋತಾರೆ ಇಲ್ಲಾಂದ್ರೆ ಅದಕ್ಕೆ ಕಾಳಹಾರ ಹಿಂಡುಕೊಂಡು ಕುಡಿತಾರೆ ಇದರಿಂದ ವ್ರತ ಜಾಸ್ತಿ ಕಡುತ್ತೆ ವರತ ಸಾರ್ವಕಾಲೀನವಾಗಿ ಕೆಟ್ಟ ಹೋಗ್ತೇವೆ ನಾವು ಅಷ್ಟೇ ಇವತ್ತು ಹೇಳ್ತಾ ಇದ್ದಾರೆ ಲಿವರ್ ಕೆಟ್ಟೋಗುತ್ತೆ ಕಿಡ್ನಿ ಕೆಟ್ಟೋಗುತ್ತೆ ಕಾಪಿಟಿ ಕುಡಿಬೇಡ್ರಿ ಆ ಥರ ಚಟಕ್ಕೆ ಒಳಗಾಗಬೇಡ್ರಿ ಕೆಟ್ಟ ಹೋಗುತ್ತೆ ಅಂತ ಇವತ್ತು ಅನೌನ್ಸ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಆಯುರ್ವೇದದ ಕಡೆಯಲ್ಲಿ ಕೇಳಿ ಅವ್ರು ಔಷಧಿ ಕೊಡಬೇಕಾಗಿತ್ತು ಕಾಪಿಟಿ ಬಿಟ್ಟರೆ ಔಷಧಿ ಕೊಡ್ತೇನೆ ಅಂತ ಅದು ತೊಗೊಳ ಹಾಗಿಲ್ಲ ಅದನ್ನು ಅಂದಮೇಲೆ ಅದು ನಿಷಿದ್ಧ ಸಾರ್ವಕಾಲೀನ ನಿಷಿದ್ಧ ಆ ನಿಷಿದ್ಧವಾದದ್ದನ್ನು ಅದಕ್ಕೆ ಆಧಾರ ವಿಚಕ್ಕೆ ಹೋಲಿಸೋದು ಅದು ತಪ್ಪೇನಲ್ಲ ಅದು ಕಾ ಕಾಲಕೂಟ ಪಿ ಪಿಯೂಷ ಪಿಯೂಷ ಅಮೃತ ಅಮೃತವನ್ನು ಹೇಳಿದ ಶಬ್ದ ಎರಡೂ ಸೇರಿಕೊಡ್ತಲ್ಲ ಕಾ ಪಿ ಆಯಿತು ಅಂತ ನನ್ನ ಒಳ್ಳೆ ಇರುತ್ತೆ ನೋಡ್ರಿ ಅದು ಎರಡೂ ಸೇರಿಕೆ ಬಿಟ್ರೆ ಬ್ರಹ್ಮರಾಗಿ ಬಿಡುತ್ತೆ ಅಂದರೆ ಡಿಕನ್ ಕಾಫಿ ಅಂತ ಕಡೆಗೆ ಅದು ಆಗಿದ್ದಾಗಿ ಹಂಗೆ ಆ ಕಾಲದಲ್ಲಿ ಅದನ್ನೆಲ್ಲ ತಿಕ್ಕಿ ಒಂದಷ್ಟು ಕೊಟ್ಟಿದ್ದೇ ರುದ್ರದೇವರಿಗೆ ಕಂಠದಲ್ಲಿ ಕೂತು ಬಿಡುತ್ತೆ ಅವರ ಬಿಳಿ ಶರೀರಕ್ಕೆ ನೀಲಿಗಟ್ಟಿ ಬಿಡ್ತಲ್ಲ ಅದು ನೀವು ನೆಕ್ಲೆಸ್ ಹಾಕೊಂಡಾಗ ಕಾಣಿಸ್ತವೆ ಒಳ್ಳೆ ಬಿಳಿ ಕುತ್ತಿಗೆ ಮೇಲೆ ಕೆಂಪು ಮಾಡಿಕ ಪದಕ ಇಟ್ಟರೆ ಅಥವಾ ನೀಲಿ ಪದಕ ಇಟ್ಟರೆ ಪಚ್ಚೆ ಪದಕ ಇಟ್ಟರೆ ಎಷ್ಟು ಚಂದ ಕಾಣುತ್ತೋ ಅದಕ್ಕೊಂದು ಸುತ್ತಲೂ ಏನೋ ಒಂದು ಪಟ್ಟು ಇಡಬೇಕಾಗುತ್ತಿಲ್ಲ ಇಲ್ಲ ಹಾಗಲ್ಲ ಅವ್ರಿಗೆ ಆ ಭಾಗದ ಇಲ್ಲಿ ಬಂದು ಇಲ್ಲಿ ಈ ಜಾಗದಲ್ಲಿ ಅದು ಇವತ್ತು ನೀಲಕಂಠ ಅಂತ ಸೌಂದರ್ಯಕ್ಕೆ ದೊಡ್ಡ ಸೌಂದರ್ಯಕ್ಕೆ ಕಾರಣ ಆಗೋಯಿತು ಅದು ಭಗವಂತನ ಸೇವೆಗೋಸ್ಕರ ಬಂದು ಸ್ವೀಕಾರ ಮಾಡ್ತಾರಲ್ಲ ಆದರೆ ಒಳಗಡೆ ತಾಪ ಆಯಿತು ಆ ತಾಪ ಕಳ್ಕೊಡೋದು ಹೇಗೆ ಅದಕ್ಕೆ ಪರಮಾತ್ಮನ ಪಾದೋದಕ ತಲೆ ಮೇಲೆ ಇಟ್ಕೊಂಡರು ವಿಷ ಜ್ವಾಲೆ ತಾಪ ಜಾಸ್ತಿ ಅದು ಆ ಬಿಸಿ ಬೇಗ ಇಳಿಲಿ ಅಂತಾನೆ ಸರ್ಪವನ್ನು ತೆಗೆದು ಕೊರಳು ಬಿಟ್ಟುಕೊಂಡು ತಲೆ ಮೇಲೆ ಅದರಂತೆ ಗಂಗೆಯನ್ನು ವಿಷ್ಣು ಪಾದೋದಕವನ್ನು ಶಿರಸಾಧಾರಣೆ ಮಾಡಿದರು ನಿರಂತರ ರಾಮವನ್ನು ಜಪು ಮಾಡ್ತಾ ಇದ್ದ ತುಂಬ ಉಷ್ಣ ಇದೆಯಾ ಮನಸ್ಸಿಗೆ ಆತಂಕ ಆಗಿದ್ದು ತುಂಬಾ ಬಾಧಕ ಆಗಿದೆಯಾ ತುಂಬಾ ತಾಪ ಆಗಿದೆಯಾ ನೋವಾಗ್ತಾ ಇದೀಯಾ ಬಿಸಿಯಾಗ ಹೋಗಿದೀಯಾ ರಾಮ ಮಂತ್ರ ಜಪ ಮಾಡಿ ರಾಮ ರಾಮ ರಾಮ ಶ್ರೀರಾಮ ಶ್ರೀರಾಮ ಜಪ ಮಾಡಿ ತಂಪಾಗತ್ತೆ ಇದು ದೊಡ್ಡವರು ಕೊಟ್ಟ ಉಪಾಯ ರಾಮ ಮಂತ್ರವನ್ನು ಜಪಿಸೋ ಆ ಮಂತ್ರ ಈ ಮಂತ್ರ ನೆಚ್ಚಿನ ಕಡೆ ಬೇಡ ಸೋಮಶೇಖರ ತನ್ನ ಭಾವಿಗೆ ಬೆಳಿದ ಮಂತ್ರ ಅಂತ ಉತ್ಕೃಷ್ಟವಾದ ಮಂತ್ರ ನಮ್ಮೆಲ್ಲ ತಾಪಮಾನ ಕಳೆಯುವ ಮಂತ್ರ ಇವತ್ತಿಗೂ ಮಹರುದ್ರದೇವರು ಅದನ್ನು ಜಪ ಮಾಡ್ತಾನೆ ಇದ್ದಾರೆ ಅದರ ಅರ್ಧಸ್ವಾರಸ್ಯವನ್ನು ಉಡ್ತಾನೆ ಇದ್ದಾರೆ ರಾಮನಾಮೃತಮ್ ಯಸ್ಯ ಅಂತ ಅದಕ್ಕೆ ಕೂಡ ರಾಮನಾಮೃತ ಅಮೃತವನ್ನು ಪಾನ ಮಾಡ್ತಾನೆ ಇದ್ದಾರೆ ಅವ್ರು ಈ ಅಮೃತ ತೊಗೊಳ್ಳೇನಿದ್ದರು ತಂಟಿಗೆ ಹೋಗಲಿಲ್ಲ ನಮ್ಗೆ ದೊಡ್ಡ ಅಮೃತ ಸಿಕ್ಕಿದೀ ತಗೊಂಡೇನು ಮಾಡ್ಲಿ ಹೋಗ್ ಅಂದ್ಬಿಟ್ಟು ರುದ್ರದೇವರ ಅಮೃತ ನೋಡಿ ಬಂದಿದ್ದೆ ನಂಗೊಂದಿಷ್ಟು ಅಮೃತ ಕೊಟ್ಟು ಕಳಿಸ್ರಿ ತೊಗೊಳ್ಳೇ ಇಲ್ಲ ಅವರು ಬೇಕಾಗೇ ಇಲ್ಲ ಅಮೃತ ಈ ಅಮೃತವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ನಿಜವಾದ ಅಮೃತವನ್ನ ಮಹಾನ್ ಭಾವ ಸತತ್ ನಿಪಾತಿತೋ ಮೂರ್ಛಿತಾಶೋದ್ರಹ ಅಷ್ಟೂ ಪಾನ ಮಾಡಿದರು ಕೇಶಿ ವಿಶಸ್ಥ ಪಾತ್ರೇಣ ಯುಣ ಅಪಿಭತ್ಸ ಅಂತ ರುದ್ರೇದ ಮಂತ್ರ ಇದೆ ಕೇಶಿ ಇಂಥ ಮುಖ್ಯಪ್ರಾಣಿದೇವರಿಗೆ ಹೆಸರು ಏನೇನೋ ಹೆಸರು ಹೇಳೋದಕ್ಕೆ ಬದಲು ಈ ಹೆಸರು ಇಡಬಹುದು ಏನೇನು ಕೆಟ್ಟ ಕೆಟ್ಟ ಹೆಸರು ನಡೆಯೋದಕ್ಕೆ ಬದಲು ಇದು ಒಳ್ಳೆಯ ಹೆಸರು ಮುಖ್ಯಪ್ರಾಣ ದೇವರಿಗೆ ಕೇಶಿ ಅಂತ ಕೊಡ್ತಾರೆ ವೇದ ಹೆಸರು ವೈದಿಕ ನಾಮ ಕೇಶಿ ಅಂತ ಕೇಶಿ ಕೇಶಿನವ್ ಕೇಶಿನಃ ಅಂತ ನಡೆಯುತ್ತೆ ಕೇಶಿ ಮುಖ್ಯಪ್ರಾಣಿದೇವರು ರುದ್ರದೇವರ ಜೊತೆಯಲ್ಲಿ ಪಾನ ಮಾಡಿದರು ಅಂತಿದೆ ಎಷ್ಟು ಅನ್ನೋದನ್ನು ಇಲ್ಲಿ ನಿರ್ಣಯ ಕೊಟ್ಟಿದ್ದಾನೆ ಪುರಾಣಾಂತರಗಳೆಂದು ಹೇಳ್ತಾರೆ ಸ್ವಲ್ಪ ಕೊಟ್ಟಿದ್ದಷ್ಟೇ ಆದರೆ ಇಡೀ ಪಾರ ಮಾಡಿದ್ರು ಏನು ಬಿಕಾರ ಇಲ್ಲ ಅದರಿಂದ ಕಲಿಬಾಧೆ ಯಾರಿಗಿಲ್ಲ ಏನೇ ಏನೋ ಒಂದು ಮಾತು ತಪ್ಪು ಹೇಳಿರಬಹುದಲ್ಲ ರೀ ಟೀಕಾಕೃಪ ಆದರೂ ತಪ್ಪು ಹೇಳೋದೇ ಇಲ್ಲ ಅಂತ ಹೇಳಲ್ಲ ಅಲ್ಲಿ ಸ್ವಲ್ಪ ತಪ್ಪು ಆಡಿರಬಹುದಲ್ವ ವ್ಯಾಸರಾಜರು ತಪ್ಪಾಡಬಹುದಲ್ವ ರಾಯ ಬೇರೆ ಬೇರೆ ಪುರಂದರದಾಸರು ಕೂಡ ಒಮ್ಮೊಮ್ಮೆ ಸ್ವಲ್ಪ ದೇವರ ನಾಮದವ್ರು ತಪ್ಪು ಹೇಳಿರಬಹುದಲ್ವ ಯಾರು ಬೇಕಾದ್ರೆ ನೀವು ಅವ್ರಿಗೆ ಹೇಳಿದರೆ ನಾವು ಮಾತಾಡಿ ಬಾಯಿರೋಲ್ಲ ಶಿವಮೊಲಾಚಾರ್ಯೂ ತಪ್ಪು ಮಾಡಿರಬಹುದಲ್ವಾ ಅಲ್ವಾ. ಸಾಧ್ಯವೇ ಇಲ್ಲ ಒಂದಕ್ಷರವೂ ಕೂಡ ಅಲ್ಲಿ ತಪ್ಪು ಬರಲಿಕ್ಕೆ ಸಾಧ್ಯವೇ ಇಲ್ಲ ಕಾರಣ ಪಾಪವಿದ್ದ ದೈತ್ಯ ಭೋಗವಿದ್ದ ಶ್ರೀ ವಿಷ್ಣು ಭಕ್ತಿ ಅತ್ಯಂತ ಗುಣಪರಿಪೂರ್ಣ ಅವರಿಗೆ ಕಿಂಚಿತ್ತೂ ಅಜ್ಞಾನ ಅನ್ನಹ ಜ್ಞಾನಗಳ ಲೇಷವೇ ಇಲ್ಲ ಸಂಶಯಾದಿಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ ವ್ಯಕ್ತಿನೇ ಅಂತಹ ವ್ಯಕ್ತಿತ್ವ ಅವರದ್ದು ಇಡೀ ಆರಾಹಾರ ಪಾರ ಮಾಡ ಏನೂ ಅವರಿಗೆಲ್ಲಾರು ಬಾಧಕ ಆದ ಯಾವುದಾದ್ರು ಒಂದು ಚರಿತ್ರೆ ಇದೆಯನ್ನು ನಾಟಕಕ್ಕೆ ಯಕ್ಷಪ್ರಶ್ನೆಯನ್ನು ಮಲ್ಕೊಂಡಿದ್ದರು ಅಷ್ಟೇ ಅವ್ರು ವಿದ್ಯೋಪಜೀವನ ಮಾಡಬಾರ್ದು ಅಂತ ತೋರಿಸೋ ಕೆಲವು ಮಲ್ಕೋತಾರ ಮುಂದಾದ ಚರಿತ್ರೆ ಇದೆ ಇಂಥದ್ದೇನಾರು ಪ್ರಸಂಗ ಮಾಡಿರಬಹುದಷ್ಟೇ ಅದರಲ್ಲಿ ಎಲ್ಲಾದರೂ ಅವರಿಗೇನಾರು ಸ್ವಲ್ಪ ಬಾಧಕ ಆಯಿತು ತಪ್ಪು ನೋಡಿದ್ರು ಒಂದು ಸುಳ್ಳು ಹೇಳಿದ್ರು ಒಂದು ಅಪಚಾರ ಮಾಡಿದರು ಇಡೀ ಭೀಮನ ಚರಿತ್ರೆಯಲ್ಲಿ ಇಡೀ ಹನುಮಂತರ ಚರಿತ್ರೆಯಲ್ಲಿ ನೀವು ಅವೆಲ್ಲ ನಮ್ಮ ಸತ್ತೇನಲ್ವಲ್ಲ ಅದು ಮಾಧ್ವರ ಸತ್ತೇನಲ್ವಲ್ಲ ರಾಮಾಯಣ ಮಹಾಭಾರತ ಎಲ್ಲರದ್ದು ಸ್ವತ್ತು ಎಲ್ಲರೂ ಒಂದು ಭೀಮ ಎಳಿದಿದ್ದು ಒಂದ ಕಡೆಯಲ್ಲಿ ಹನುಮಂತ ತಪ್ಪಾಗಿ ನಡ್ಕೊಂಡಿದ್ದು ಕಟ್ಟಕಥೆಯಲ್ಲಿರಬಹುದು ನಿಜವಾದಿ ಚರಿತ್ರೆಯಲ್ಲಿ ಎಲ್ಲೂ ಇಲ್ಲ ಎಲ್ಲೂ ಅಂತಹ ಕೆಲಸ ನಡೀಲಿಲ್ಲ ಅವರಿಗೆ ಅಜ್ಞಾನ ಅನಥಾಜ್ಞಾನ ಲೇಷ ಇಲ್ಲ ಅಂದಮೇಲೆ ಶ್ರೀಮದಾಚಾರ್ಯರು ತಪ್ಪು ಮಾಡಲಿಕ್ಕೆ ಬಾದರಾಯಣ ದೇವರು ತಪ್ಪು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೂ ಶ್ರೀಮದಾಚಾರ್ಯರು ತಪ್ಪು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅವ್ರನ್ನ ಅಂಶವನ್ನು ಮಾಡಿಕೊಂಡೇ ಟೀಕಾಕೃತ್ಪಾದ್ರೆ ಹೇಳಿದ್ದಾರೆ ಅವ್ರಿಗೆ ವಿರುದ್ಧ ಅಂತ ಅವರಿಗೆ ಅನುಸರಣೆ ಮಾಡಿಕೊಂಡೇ ಹೇಳಿದ್ದಾರೆ ಅದನ್ನೇ ವ್ಯಾಸರಾಯರು ಹೇಳಿದ್ದಾರೆ ಅದನ್ನೇ ರಾಯರು ಹೇಳ್ತಾರೆ ಪುರಂದ್ರದಾಸ ಪ್ರವೃತ್ತಿಗಳು ಅದನ್ನೇ ಹೇಳ್ತಾರೆ ನಮ್ಮಪ್ಪ ಅದನ್ನೇ ಹೇಳ್ತಾರೆ ಅಂತಾದರೂ ಅದೂ ಸರಿ ಅದರಲ್ಲೂ ದೋಷ ಇರಲೇ ಇಲ್ಲ ಯಾಕೆ ಆಚಾರ್ಯರನ್ನು ವೇದವ್ಯಾಸದೇವರನ್ನು ಅನುಸರಣೆ ಮಾಡಿ ಬಂದಿದ್ದಾದ್ದರಿಂದಾಗಿ ಅದೂ ಅತ್ಯಂತ ಪ್ರಮಾಣವೇ ಅದಕ್ಕೆ ವಿರುದ್ಧವಾಗಿ ಮಾತಾಡಿದ್ದರೆ ಮಾತ್ರ ವಿಮರ್ಶೆ ಮಾಡಿದೆ ಬೇರೆ ಬೇರೆಯವರು ಹೇಳಿದ್ದು ಪ್ರಮಾಣ ಯಾಕಲ್ಲ ನಮ್ಮ ತಂದೆ ನೀವೆಲ್ಲ ಸರಿಯಾಗಿ ಹೇಳ್ತೀರಾ ನೀವೇನು ತಪ್ಪು ಮಾಡೋದೇ ಇಲ್ವಾ ಅಂತ ನಾವು ಕೇಳ್ಬೋದು ಯಾಕೆ ತಪ್ಪಲ್ಲ ಅಂತ ನಾವು ಸಮರ್ಥನೆ ಮಾಡೋದು ಹೇಗೆ ಸಮ್ಮತವಾಗಿದೆ ಇದು ವೇದವ್ಯಾಸ ದೇವರಿಗೆ ಮಧ್ವರಾಯರಿಗೆ ಇದು ಸಮ್ಮತವಾಗಿದೆ ಭಗವತ್ಪಾದರಿಗೆ ಸಮ್ಮತವಾಗಿದೆ ಅಂತಂದ್ರೆ ಅಲ್ಲಿ ದೋಷ ಲೇಹ ಬರಲಿಕ್ಕೂ ಸಾಧ್ಯ ಇಲ್ಲ ಈ ಪ್ರಕರಣ ಅದನ್ನು ತೋರಿಸಿಕೊಡುತ್ತೆ ಅದರಿಂದಾಗಿ ಕಲಿಬಾಧೆ ಮುಖ್ಯಪ್ರಾಣದೇವರಿಗೆ ಮಾತ್ರ ಇಲ್ಲ ಆಖಾಶ್ರಮ ಸಮಾನ ಅದಕ್ಕೆ ಕೂಗ್ತಾರೆ ಈ ಪ್ರಕರಣದಲ್ಲೂ ನಾನು ತೋರಿಸಿಕೊಟ್ಟು ಎರಡು ವೇದವ್ಯಾಸ ದೇವರ ಅವತಾರಕ್ಕೂ ಮಧ್ವಾವತಾರಕ್ಕೂ ಎರಡಕ್ಕೂ ಹಿನ್ನೆಲೆ ಕೊಟ್ಟಂತಾಗುತ್ತೆ ಯಾಕೆ ಅವ್ರನ್ನೇ ಕಳಿಸ್ಕೊಟ್ಟಿತ್ತು ಪಂಡಿತಾಚಾರ್ಯ ಎಷ್ಟು ಚೆನ್ನಾಗಿ ಎಂತಹ ವೈದಿಕ ಪ್ರಮೇಯವನ್ನು ತಿಳಿಸಿಕೊಟ್ರು ಅಲ್ಲಿ ಅದಕ್ಕೆ ಅನನ್ಯ ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ ಸ್ಮೇರಾಗನು ಬೇರೆಯವ್ರನ್ನ ಕಳಿಸ್ಕೊಟ್ಟಿದ್ದರೆ ಎಲ್ಲರೂ ಥರ ಇಲ್ಲೂ ಏನೋ ಆಗಿರೋ ಸ್ವಲ್ಪ ಅವ್ರಿಗೂ ಸ್ವಲ್ಪ ತೊಂದರೆ ಇದೆ ಬೇರೆಯವ್ರಿಗಿಂತ ಅಷ್ಟ ಅಲ್ಲ ಕುತ್ ದೇವರು ಬಂದಿದ್ದರೆ ಹಾಗಾಗಿರೋದು ಬೇರೆಯವ್ರಿಗಾಗಿದ್ದರೆ ಹಾಗಾಗಿರೋದು ಅದು ವಾಯುದೇವರಿಗೆ ಮಾತ್ರ ಜ್ಞಾನಾದಿಗಳ ವೇಷ ಅವರಿಗೆ ಇಲ್ಲದೇ ಇಲ್ಲ ಮುಂದೆ ವಿಷ್ಣು ತೀರ್ಥ ಮುಂತಾದವರು ಬರ್ತಾರೆ ಸ್ವಯಂವತಃ ರಚನೆ ಮಾಡೋದು ಆಚಾರ ಕೊಟ್ಟಿದ್ದನ್ನೇ ಮುಂದೆ ಬೆಳೆಸ್ತಾರೆ ಮುಂದೆ ಕಟತಿಲಾದಿಗಳಲ್ಲಿ ಕಟತಿಲಾ ಅಂತ ಒಂದು ಊರು ಒಂದು ಗ್ರಾಮ ಅಲ್ಲಿ ಆಚಾರ್ಯರ ಸರ್ಮೂಲ ಗ್ರಂಥಗಳನ್ನೇ ತಾಮ್ರಮಯವಾಗಿ ಅದನ್ನು ಹಾಕಿಟ್ಟಿದ್ದಾರೆ ಚಿಕ್ಕ ಭಾವೀ ಇದೆ ಕಲಕಟ್ಟಡದ ಭಾವೀತ ಪುಟ್ಟು ಇವತ್ತಿಗೂ ಅದ್ಮಾರು ಮಠದ ಇದರಲ್ಲಿದೆ ಸ್ಪರ್ಧೆಯಲ್ಲಿ ಮಂಗಲಾರತಿ ಮಾಡ್ಕೊಂಡು ಬರ್ತಾರೆ ಅಷ್ಟೇ ಯಾರು ತೆಗೆಯೋದು ತಿಳಿಯೋದಕ್ಕೆ ಏನು ಪ್ರಯತ್ನ ಮಾಡಿಕೊಳ್ಳುತ್ತೆ ತೆಗೆದ್ರೋರಿಸ್ರು ಯಾರು ಬರಬೇಕೋ ಯಾರು ತೆಗಿಬೇಕೋ ಅವ್ರಿಗೆ ಆ ವ್ಯವಸ್ಥೆ ಇಟ್ಟಿದ್ದಾರೆ ಅದು ಮತ್ತೆ ಸುಬ್ರಹ್ಮಣ್ಯ ಮಠದಲ್ಲಿರುವಂತಹ ಸಂಪುಟ ಸಂಪುಟ ನಾರಸಿಂಹ ಭದ್ರಾಯಿ ದೇವರ ಸಂಪುಟ ಅದನ್ನು ಹಾಗೆ ಇಟ್ಟಿದ್ದಾರೆ ಅದು ಬಂದು ಮುಂದೆ ಅವರು ತಗೊಂಡು ಅದನ್ನು ಪೂಜಾ ಮಾಡುತ್ತಾ ಆಚಾರ್ಯರೇ ಕೊಟ್ಟಿದ್ದ ಗ್ರಂಥವನ್ನ ಮತ್ತೆ ಉಜ್ಜೀವನಗೊಳಿಸ್ತಾರಷ್ಟೆ ಅವರು ಸ್ವಂತ ರಚನೆ ಮಾಡುವಲ್ಲ ಕಾರಣ ಬೇರೆಯವರಿಗೆಲ್ಲ ತೊಂದರೆ ಇದೆ ಸ್ವಯಂ ರಚನೆ ಮಾಡಲಾರು ಅದನ್ನು ಮಾಡಿದ್ದನ್ನು ಆಚಾರ್ಯರು ಅನುಗ್ರಹದಿಂದ ಮುಂದುವರಿಸಿಕೊಂಡು ಹೋಗ್ತಾರೆ ಅದಕ್ಕೆ ಪೂರಾ ತಪ್ಪೋಥರ ಕುತು ಬಿಟ್ಟಿದ್ದಾರೆ ಮಹಾನ್ಭಾವ ಇಷ್ಟು आचार्य पूर्वाश्रमंद नोड़ा ऐन गटे नमल अदा व्यवस्था गोत मु बीत अमृत मथन चरित्र हेतर अमृत मथन प्रतिनिध्य नमल नए हैमृत मथन अदू तुम संबंध इतने अमृत मथन तुम्हें अमृत देवते ಆದ್ರೆ ಈ ಮಥನ ಮಾಡಿದಾಗ ಬಂದ ಚರಿತ್ರೆಯಲ್ಲಿರುವ ರಹಸ್ಯ ಅನ್ನುವ ಸಾರ ಅಮೃತ ಇದೆಯಲ್ಲ ಅದನ್ನು ನಮಗೆಲ್ಲ ಮುನುಗಣಿಸಿದ್ದಾರೆ ಆಚಾರ್ಯ ಈ ಅಮೃತ ಪಾನ ಮಾಡಿಬಿಟ್ರೆ ಅದೇ ನ್ಯಾಯ ಅಮೃತ ನ್ಯಾಯಸುಧ ಎಲ್ಲ ಕೊಟ್ಟಿದ್ದಾನೆ ಈ ಅಮೃತ ಪಾನ ಮಾಡಿದರೆ ನಮಗೆ ನಿಜವಾಗಿಯೂ ಕೂಡ ಮೃತಿ ಇಲ್ಲ ಮತ್ತೆ ಮತ್ತೆ ಮೃತಿಯ ಏನು ಸಂಸಾರ ಚಕ್ರ ಇದೆ ಅವಶ್ಯ ತಪ್ಪಿಸ್ಕೊಳ್ಬಹುದು ಅದನ್ನು ಅನುಗ್ರಹ ಮಾಡುತ್ತಾರೆ ಅಂತ ಚಿಂತನೆ ಮಾಡುತ್ತಾ ಮುಂದಿನ